ಇವತ್ ದಾಸರು ತನ್ನ ಅನಿಸಿಕೆಗಳನ್ನು ಹೇಳಿದ್ದಿದೆ ಅಲ್ಲಲ್ಲಿ ಅಲ್ಲಲ್ಲಿ ಹೇಳಿದ್ದಿದೆ ತನ್ನ ಅನುಭವಗಳನ್ನು ಅಂದರೆ ಈ ಹರಿಕತಾಂತ ಸಾರದ ಹಿನ್ನೆಲೆಯಲ್ಲಿ ಅವತ್ತಿನ ಕಾಲದಲ್ಲಿದ್ದ ವಾದ ವಿವಾದಗಳನ್ನು ಹೇಳಿದ್ದಿದೆ ಒಬ್ಬ ಕವಿ ಅಥವಾ ಒಬ್ಬ ವಕ್ತು ತನ್ನ ಕಹಿ ಸಿಹಿಗಳನ್ನು ಹಂಚಿಕೊಳ್ಳುವುದಿದೆ ಅದನ್ನು ಬೇರೆ ಯಾವುದು ಮಾಧ್ಯಮ ತನ್ನ ಕೃತಿಗಳ ಮಾಧ್ಯಮದಲ್ಲಿ ನಾವು ಹಂಚಿಕೊಳ್ಳಬೇಕಷ್ಟೇ ಹಾಗೆ ಜಗನ್ನಾಥದಾಸರು ತಾವು ಕೃತಿ ಬರೆದಾಗ ಅದಕ್ಕೆ ಪುರಸ್ಕಾರನೂ ಬಂದಿತ್ತು ಅದಕ್ಕೆ ಉಪೇಕ್ಷಾ ಮಾತುಗಳೂ ಬಂದಿತ್ತು ಎರಡನ್ನೂ ಅವರು ಅನುಭವಿಸಿದ್ದಾರೆ ಅದನ್ನು ನಮ್ಮ ಜೊತೆಗೆ ಅವರು ಹಂಚಿಕೊಂಡದ್ದಿದೆ ಕೈ ಸಿಹಿಗಳನ್ನು ನಮ್ಮ ಆದರೆ ಅವರು ಎಂದೂ ಬೇಸತ್ತದ್ದಿಲ್ಲ ತಾನು ಮಾಡಿದ ಕಾರ್ಯದಲ್ಲಿ ತನಗೆ ಇದು ಕಳಪೆ ಅಂತ ಅನಿಸಿಕೊಂಡದ್ದಿಲ್ಲ ಆದರೆ ಒಳಗಿಂದ ನೋವಿತ್ತು ಜನ ಸ್ವೀಕಾರ ಮಾಡುವುದಿಲ್ಲ ಅಂತ ಅದನ್ನು ಗ್ರಂಥದ ಉದ್ದಗಲಕ್ಕೂ ಅವರು ಹೇಳಿಕೊಂಡು ಬಂದದ್ದಿದೆ ಅದು ನಮ್ಮ ಜೊತೆಗೆ ಹಂಚಿದ್ದಾರೆ ಅವರು ಆದರೆ ತನ್ನ ಅನುಭವದ ಮಾತುಗಳು ಆಚಾರ್ಯರ ಶಾಸ್ತ್ರಕ್ಕೆ ಅವಿರುದ್ಧವಾದಂತಹ ಪ್ರಕ್ರಿಯೆಗಳು ಇದನ್ನು ಹೇಳಿದ್ದೇನೆ ಅನ್ನುವ ಸಂತೋಷ ಅವರಿಗಿದೆ ಆ ದೃಷ್ಟಿಯಲ್ಲಿ ಅವರು ಹೇಳುತ್ತಾರೆ ನಾನು ಏನು ಹೇಳಿದ್ರೂ ಕೂಡ ಇದರಲ್ಲಿ ನನ್ನ ಸ್ವಂತಿಗೆ ಅಥವಾ ನಂದೇ ಪ್ರೌಢವತಿ ಯಾವುದನ್ನೂ ನಾನು ಬಳಸಿಕೊಂಡಿಲ್ಲ ಏನಿದ್ರೂ ಪೂರ್ವಾಚಾರ್ಯರ ಮಾತನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆಲ್ಲ ಆಧಾರ ಇದೆ ಹಿಂದಿನವರು ಹೇಳಿದ್ದೆ ನಾನು ಹೇಳಿದ್ದು ನನ್ನ ಸಂಚಿಕೆ ಇಲ್ಲ ನಾನು ಮಾಡಿದ್ದಲ್ಲ ಒಳಗಿದ್ದ ನನ್ನ ಸ್ವಾಮಿ ನನ್ನಿಂದ ಮಾಡಿಸಿದ ಅನ್ನುವುದನ್ನು ಗ್ರಂಥದ ಉದ್ದಗಲಕ್ಕೂ ಹೇಳಿಕೊಂಡು ಬಂದಿದ್ದಾರೆ ಅಲ್ಲಲ್ಲಿ ಈ ಮಾತುಗಳನ್ನು ಹೇಳಿದ್ದಿದೆ ಕೆಲವೊಂದು ನುಡಿಮುತ್ತುಗಳನ್ನು ನಾವು ಸ್ವಲ್ಪ ನಮಗೆ ಅರ್ಥ ಆಗುವ ಶಬ್ದಗಳೇ ಇದು ಆದರೂ ಅದನ್ನು ನೆನಪಿಸುವುದು ನಮ್ಮ ಕರ್ತವ್ಯ ಇಡೀ ಹರಿಕತಾಮತ ಸಾರದ ಚಿಂತನೆಯ ಹಿನ್ನೆಲೆಯಲ್ಲಿ ಕೊನೆಗೆ ಗೊಂದಿಸಲ ಅವರ ಮಾತನ್ನು ನಾವು ಮೆಲುಕಾಡುವುದು ನಮ್ಮ ಕರ್ತವ್ಯ ಆ ದೃಷ್ಟಿಯಲ್ಲಿ ಒಂದೆರಡು ನುಡಿಗಳು ಯುಕ್ತಿ ಮಾತುಗಳಲ್ಲ ಶ್ರೀ ಮಾತಿಗಳಿವು ವಿಚಾರಿಸು ಸೋಪಾನವರಿಗೆ ವ್ಯಕ್ತಿ ಕೊಡುವ ಸ್ವರೂಪದಿಂದ ಬಹುರೂಪಸ್ತಾಗಿ ಹೇಳ್ತಾರೆ ಇದು ಬಿಂಬೋಪಾಸನ ಸಂದಿಯಲ್ಲಿ ಬರಬೇಕಂತಹ ಒಂದು ಮಾತಿದ ಈ ಮಾತಿನಲ್ಲಿ ಅವ್ರು ಹೇಳ್ತಾರೆ ಯುಕ್ತಿ ಮಾತುಗಳಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು ಇದು ಯುಕ್ತಿ ಮಾತುಗಳಲ್ಲ ನಾನು ಹೇಳಿದ್ದು ಬರೀ ಕಪೋಲದಲ್ಲಿ ಕಲ್ಪಿಸಿರ್ತಕ್ಕಂತಹ ಮಾತು ಇದಲ್ಲ ಶ್ರುತಿಸ್ಮೃತ್ಯುಕ್ತ ಮಾತುಗಳಿವು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರ್ತಕ್ಕಂತಹ ಮಾತು ಇದು ಅಂತ ಇಷ್ಟು ಹೇಳ್ತಾರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಹೇಳಿರ್ಬೇಕು ಅವರು ಹರಿಕೃತಾಂ ಶಾರದಾ ಅಪೂರ್ವಾದ ಪ್ರಣಯಗಳನ್ನು ಹೇಳಿದಾಗ ಇದಲ್ ಎಲ್ಲಿಂಟು ಇದಕ್ಕೇನು ಆಧಾರ ಎಲ್ಲಿದೆ ಅದರಿಂದ ನೀವು ಕಲ್ಪಿಸಿ ಹೇಳಿದಿರಿ ನಿಮ್ಮ ಬುದ್ಧಿಯಿಂದ ಕಲ್ಪನೆ ಮಾಡಿ ಹೇಳಿದ್ದು ಅಂತ ಅದನ್ನು ದಾಸರು ನಮ್ಮ ಮುಂದೆ ಹಂಚಿಕೊಂಡ್ರು ಇದು ಶ್ರುತಿ ಯುಕ್ತಿ ಮಾತುಗಳಲ್ಲ ಬರೀ ನಾನೇ ಮನಸ್ಸಿನಿಂದ ಯೋಜನೆ ಮಾಡಿ ಕಲ್ಪನೆ ಮಾಡಿ ತರ್ಕದಿಂದ ಹೇಳಿದ ಮಾತು ಇದಲ್ಲ ಉಕ್ತ ಮಾತುಗಳಿವು ಎಷ್ಟು ಹೇಳ್ತಾರೆ ನೋಡಿ ಶ್ರುತಿ ಮಾತೆ ಹೇಳಿದೇ ನಿಮ್ಮ ಮುಂದೆ ಇಡ್ತೇನೆ ನನ್ನ ಸ್ವಂತಿಗೆ ಇಡಿರಲಿಲ್ಲ ಅಂತ ಹೇಳ್ತಾರೆ ವಿಚಾರಿಸಿ ಮುಕ್ತಿಗಿಗೂ ಸೋಪಾನ ವೆಲೀಪವು ಇದು ಮುಕ್ತಿಗೆ ಸೋಪಾನ ಅಂತ ಅನಿಸ್ತದೆ ಅದನ್ನು ಮುಕ್ತಿಯಾಗಬೇಕಾದ್ರೆ ಆ ಎತ್ತರದ ತ್ರಿಧಾಮವನ್ನು ನಾವು ಏರ್ಬೇಕಾಗಿದ್ರೆ ಮೆಟ್ಟಲು ಹತ್ತಿಕೊಂಡು ಹೋಗಬೇಕಾದ ಇಲ್ಲದಿದ್ರೆ ಹಾರಿದ್ರೆ ಕೆಳಗೆ ಬೀಳಬೇಕು ಆದ್ರಿಂದ ಮುಕ್ತಿಗೆ ಸೋಪಾನ ಇದು ಮೆಟ್ಟಲು ಇದರ ಮೂಲಕ ನಾವು ಎತ್ತರಕ್ಕೆ ಏರಬೇಕಾದ್ದು ಶ್ರುತಿ ಪ್ರತಿಪದವು ಪ್ರತಿಪದವು ಶ್ರುತಿ ಪದವು ಯಾವುದೇ ಒಂದು ಶಬ್ದ ತೆಗೆಕೊಂಡರೂ ವೇದಕ್ಕೆ ಸಂಬಂಧಪಟ್ಟದ್ದು ಸ್ಮೃತಿ ಗ್ರಂಥದಲ್ಲಿ ಹೇಳಿರತಕ್ಕಂಥದ್ದು ಭಕ್ತಿಪೂರ್ವಕ ಪಠಿಸುವವರಿಗೆ ವ್ಯಕ್ತಿ ಕೊಡುವ ಸ್ವರೂಪ ಸುಖ ಅಷ್ಟು ಹೇಳ್ತಾರೆ ಅವರು ಇದನ್ನು ಭಕ್ತಿಯಿಂದ ನಾವು ಪಠನೆ ಮಾಡಿದರೆ ನಮ್ಮ ಸ್ವರೂಪ ವ್ಯಕ್ತಿ ಆಗುವ ತನಕ ನಮ್ಮನ್ನು ಉದ್ಧಾರ ಮಾಡುತ್ತೆ ಇದನ್ನು ಉಪೇಕ್ಷೆ ಮಾಡಬೇಡಿ ಯಾರೋ ಹೇಳಿದ್ರು ಅವರ ಮುಂದೆ ಏನ್ ಇದು ಕನ್ನಡ ಭಾಷೆ ಇದನ್ನು ಹಿಡ್ಕೊಂಡು ಏನ್ ಮಾಡ್ತೀರಿ ಕನ್ನಡದ ಪದ ಇದು ಅದಕ್ಕೆ ದಾಸರು ಹೇಳಿದ್ರು ತನ್ನ ಅನುಭವದ ಮಾತು ಹೇಳಿದರು ಅಪ್ಪ ಕನ್ನಡದ ಪದ ಅಂತ ಬೀಸಾಡಬೇಡಿ ಮತ್ತೆ ಇದು ಭಕ್ತಿಪೂರ್ವಕ ಪಠಿಸುವವರಿಗೆ ವ್ಯಕ್ತಿ ಕೊಡುವ ಸ್ವರೂಪ ಇದನ್ನು ಭಕ್ತಿಯಿಂದ ಪಠನೆ ಮಾಡಿದರೆ ನಮ್ಮ ಸ್ವರೂಪ ಉದ್ದಾರ ಮಾಡುವಂತಹದ್ದು ಸ್ವರೂಪ ಸುಖವನ್ನು ಅಭಿವ್ಯಕ್ತಿಗೊಳಿಸ ಉಪೇಕ್ಷೆ ಮಾಡಬೇಡಿ ಪ್ರವಿವಿಕ್ತರನ್ನು ಮಾಡುವನು ಪ್ರವಿವಿಕ್ತರನ್ನಾಗಿ ಮಾಡುತ್ತಾನೆ ವಿರಕ್ತರನ್ನು ಮಾಡುವಂತಹ ಒಂದು ಪಾಠ ನಮ್ಮನ್ನು ಪ್ರವಿವಿಕ್ತರನು ಮಾಡುವಂತ ವಿವಿಕ್ತ ಅಂದ್ರೆ ನಮ್ಮನ್ನು ಬೇರ್ಪಣಿಸುತ್ತಾನೆ ಈಗ ಏನಾಗಿದೆ ಅಂದರೆ ನಾವು ಸಂಯುಕ್ತರಾಗಿದ್ದೇವೆ ಲಿಂಗ ದೇಹ ಆವರಣಗಳಿಂದ ನಾವು ಸಂಯುಕ್ತರಾಗಿದ್ದೇವೆ ನಮ್ಮನ್ನು ವಿವಿಕ್ತರನ್ನಾಗಿ ಪ್ರತ್ಯವರನ್ನಾಗಿ ನಮ್ಮನ್ನು ಮಾಡ್ತಾನೆ ಈ ಸಂಸಾರದ ಭಯದಿಂದ ನಮ್ಮನ್ನು ಪ್ರತ್ಯೇಕಗೊಳಿಸ್ತಾನೆ ನಮ್ಮನ್ನು ದೂರಗೊಳಿಸ್ತಾನೆ ಬಹು ಅವನ ರೂಪಗಳು ಅನೇಕ ರೂಪಗಳಿವೆ ಆ ರೂಪದಿಂದ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಮುಂದುವರಿಸಿದಾಸರು ಹೇಳ್ತಾರೆ ಶ್ರೀನಿವಾಸನ ಸುಗುಣ ಮಣಿಗಳ ಪ್ರಾಣಮತ ವೈನಾಖ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯು ವಾಂಗನ ಅಂಶ ಗರ್ಪಿಸಿದ ಜ್ಞಾನಿಗಳ ದಿಗ್ವಿಷಯ ಬಹುದು ಜ್ಞಾನಿಗಳಿಗೆ ಅಸಶ್ಯ ತೋರ್ಪುದು ಮಾಣಿಕವ ಮರ್ಕಟನ ಕೈಯಲ್ಲಿ ಕೊಟ್ಟತೆರದಂತೆ ಎಷ್ಟು ಜನ ಬೈತಾರೆ ಅಂತಂದ್ರೆ ಇದಕ್ಕಿಂತ ಹೊಡೆಯುವುದು ಬೇಡ ಕಬ್ಬಿಣದ ಕೋಲಲ್ಲಿ ಹೊಡೆದಕ್ಕಿಂತ ಪೆಟ್ಟಿದೆ ಇದು ಹೇಳ್ತಾರೆ ನಾ ಮಾಡಿದ ಕೆಲಸ ಏನು ಅಂತಂದ್ರೆ ಪ್ರಾಣಮತ ವಯುನಾಕ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯು ಇದೊಂದು ಹಾರ ಅದ್ಭುತವಾದಂತಹ ಹಾರ ಇದು ಜೋಡಿಸಿದ್ದು ಮಾತ್ರ ನಾನು ಮತ್ತೇನಿದು ಇಲ್ಲಿ ಏನಿದೆ ಅಂತಂದ್ರೆ ಬಂಗಾರದ ಪಂತಿ ಅನರ್ಘ್ಯವಾದ ನವರತ್ನಗಳು ಮಣಿಗಳು ತುಂಬಿರತಕ್ಕಂಥದ್ದು ಜೋಡಿಸಿದ್ದು ನಾನು ನನ್ನ ಮೇಲೆ ದ್ವೇಷದಿಂದ ಈ ಹಾರವನ್ನು ಬೀಸಾಡಿದ್ರೆ ನಿಮ್ಗೆ ಲಾಸ್ ಅಷ್ಟೇ ನನಗೇನು ಲಾಸ್ ಅಲ್ಲ ಯಾಕೆಂದ್ರಲ್ಲಿ ಬಂಗಾರ ನನ್ನ ತಂತಿ ಅಲ್ಲ ಬಂಗಾರದ ತಂತಿ ಅದು ಅದರಲ್ಲಿರುವುದು ನವರತ್ನಗಳು ಉತ್ಕೃಷ್ಟವಾದ ಅನರ್ಘ್ಯವಾದ ಮಣಿಗಳು ಅದ್ರಲ್ಲಿ ನಂದು ಪಾತ್ರ ಎಷ್ಟು ಅಂದ್ರೆ ಈ ತಂತಿಯಲ್ಲಿ ಜೋಡಿಸಿದ ಪಾತ್ರ ಮಾತ್ರ ನಂದು ನಿಮ್ ಬೇಡ ಅಂತ ಇದನ್ನು ಉಪೇಕ್ಷೆ ಮಾಡಿದರೆ ನಿಮಗೆ ವ್ಯರ್ಥ ಇವನು ಕೆಲಸ ಬಳಿ ನಿಮ್ಮ ಕುತ್ತಿಗೆಗೆ ಹಾಕಿಕೊಳ್ಳಬೇಡಿ ನೀವೇನು ಮಾಡಬೇಕು ಶ್ರೀನಿವಾಸನ ಅಂಸರಿ ಅರ್ಪಿಸಿ ಅನರ್ಘ್ಯವಾದ ಮನೆಯನ್ನು ಕೊಂಡು ಹೋಗಿ ನಿಮ್ಮ ಕುತ್ತಿಗೆ ಹಾಕಿದರೆ ಶೋಭೆ ಇಲ್ಲ ಇದನ್ನು ಏನ್ ಮಾಡಬೇಕು ಶ್ರೀನಿವಾಸನ ಅಂಶಗೆ ಅರ್ಪಿಸಿ ವಾಂಗಯನ ಅಂಸಗೆ ಅರ್ಪಿಸಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಯಾರಿಗೆ ಅರ್ಪಿಸಬೇಕು ಅಂದ್ರೆ ವಾಂಗಯನ ಅಂಸಗೆ ಅರ್ಪಿಸಿ ಅವನು ವಾಂಗಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ನಾವು ನೋಡಿದ್ದೇವೆ ದಾಸರು ಹೇಳಿದ್ರು ಅವನು ವಾಂಗಯ ಇಡಿಯ ವಾಕಿನಲ್ಲಿ ತುಂಬಿರತಕ್ಕವ ಬೇಕಾಗಿತ್ತು ಈ ಶಬ್ದ ಸಕಲ ವಾಕಿನಲ್ಲಿ ಪ್ರತಿಪಾದ್ಯನಾಗಿ ನಿಂತವ ಸಕಲ ವಾಕಿನಲ್ಲಿ ಅಭಿಮ ನಿಯಾಮಕನಾಗಿ ನಿಂತವ ಅವ ಅದ್ರಿಂದ ವಾಂಗಯ ಎಲ್ಲಿ ನೋಡಿದರೂ ಅವ ತುಂಬಿರತಕ್ಕಂಥದ್ದು ಅವನು ತುಂಬದೇ ಇದ್ದ ಜಾಗ ಇಲ್ಲ ಅವನನ್ನು ಪ್ರತಿಪಾದನೆ ಮಾಡದೇ ಇದ್ದ ಶಬ್ದ ಇಲ್ಲ ಇಂತಹ ವಾಂಗಯನ ಅಂದ್ರೆ ಸಕಲ ವಾಕಿಗೆ ಸಂಬಂಧಪಟ್ಟ ಸಕಲ ವರ್ಣಗಳಿಗೆ ಸಂಬಂಧಪಟ್ಟ ಭಗವಂತನ ಅಂಸಗೆ ಅರ್ಪಿಸಿ ಆ ದೇವರ ಕೊರಳಿಗೆ ಇದನ್ನು ಅರ್ಪಣೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಅಂತ ಹೇಳಿದೆ ಇದರಲ್ಲಿ ಯಾವ ಮಣಿಗಳಿವೆ ಅಂತಂದ್ರೆ ಶ್ರೀನಿವಾಸನ ಸುಗುಣ ಮಣಿಗಳ ಇಲ್ಲಿ ಇರುವುದು ಯಾವುದು ಅಂದ್ರೆ ಮಣಿಗಳು ಅನರ್ಘ್ಯವಾದ ಮಣಿಗಳು ಬೆಲೆ ಕಟ್ಟಲಿಕ್ಕಾಗದಿದ್ದ ಮಣಿಗಳು ಯಾವುದದು ಸುಗುಣಗಳು ಉತ್ಕೃಷ್ಟವಾದ ಗುಣಗಳು ಯಾರದು ಶ್ರೀನಿವಾಸನ ಶ್ರೀ ಅಂದ್ರೆ ಒಪ್ಪಿಬಿಡ್ತೇವೆ ನಾವು ಶ್ರೀಮಂತನ ಲಕ್ಷ್ಮಿಯನ್ನು ವಕ್ಷಸ್ಥದಲ್ಲಿ ಇಟ್ಟುಕೊಂಡಿರ್ತಕ್ಕ ಇಂದ್ರಿಯಗಳಿಗೆ ನಿಯಾಮಕನಾದ ಶ್ರೀನಿವಾಸನ ಶ್ರೀ ಅಂದ್ರೆ ಎರಡು ಲೌಕಿಕವಾದ ಸಂಪತ್ತು ಈ ಪಿಂಡಾಂಡದ ಸಂಪತ್ತು ಶ್ರೀ ಉಪನಿಷತ್ತು ಹೇಳಿದಾಗೆ ಉಪನಿಷತ್ತು ಹೇಳುವುದೇ ಶ್ರೀ ಅಂದ್ರೆ ಶೀರ್ಷನ್ ಶ್ರೀಯಶ್ಚಿತಾ ಚಕ್ಷುಶ್ರೋತ್ರ ಮನೋವಾಕ್ ಇತಿ ಈ ಸಂಪತ್ತು ನಿಯಾಮಕನಾದವ ಶ್ರೀನಿವಾಸನ ಅವನ ಅನರ್ಘ್ಯವಾದಂತಹ ಗುಣಗಳೆ, ಅದು ಅಮೂಲ್ಯವಾದಂತಹ ಮಣಿಗಳು ಅದನ್ನು ನಾನು ಜೋಡಿಸಿದೆ ಎಲ್ಲಿ ಜೋಡಿಸಿದೆ ಸೂತ್ರಧಿ ಹಗ್ಗದಲ್ಲಿ ಜೋಡಿಸಿದೆ ನಾನು ಸೂತ್ರದಲ್ಲಿ ಜೋಡಿಸಿದೆ ಯಾವ ಸೂತ್ರ ಸಸೂತ್ರವಾಗಿರುವ ಸೂತ್ರದಲ್ಲಿ ಜೋಡಿಸಿದೆ ಅದು ಯಾವುದದು ಪ್ರಾಣಮತ ವಯುನಾಕ್ಯ ಸೂತ್ರಧಿ ಚೆನ್ನಾಗಿ ಹೇಳ್ತೇನೆ ನೋಡಿ ಪ್ರಾಣಮತ ವಯು ವಯುನ ವೈನ ಅಂತಂದ್ರೆ ಜ್ಞಾನ ಪ್ರಾಣ ಮತ ಅಂದರೆ ಮಧ್ವಾಚಾರ್ಯರ ಮತದ ವಾಯುದೇವರ ಮತದ ಜ್ಞಾನ ಎಂಬ ತಂತಿಯಲ್ಲಿ ಸೂತ್ರದಲ್ಲಿ ಪೂರ್ಣಿಸಿರತಕ್ಕಂತಹ ಅನರ್ಘ್ಯವಾದ ಶ್ರೀನಿವಾಸನ ಗುಣಗಳು ಶ್ರೀನಿವಾಸನ ಗುಣಗಳು ಅದು ಆಚಾರ್ಯರ ಸಿದ್ಧಾಂತದ ಜ್ಞಾನದ ತಂತಿಯಲ್ಲಿ ಜೋಡಿಸಿದರೆ ಮಾತ್ರ ಮಹತ್ವ ಹೈದರಾಬಾದಿನಿಂದ ಒಳ್ಳೆಯ ಮುತ್ತನ್ನು ತೆಕ್ಕೊಂಡಿದ್ದೀರಿ ಅದನ್ನು ಜೋಡಿಸಿದ್ದು ಯಾವುದೋ ಒಂದು ಹಗ್ಗದಲ್ಲಿ ಅಂತ ಆದರೆ ನಮಗೆ ಸಂಶಯ ಬರುತ್ತೆ ಡಿಬ್ಲುಗೇಟ ಅವರಲ್ಲ ಬಂಗಾರದಲ್ಲಿ ಜೋಡಿಸಿದರೆ ಇದು ಹೈದರಾಬಾದಿನ ಮುತ್ತು ಅಂತ ನಾವು ತೀರ್ಮಾನ ಮಾಡಬಹುದು ಒಳ್ಳೆಯ ಅನರ್ಗವಾದ ಮುತ್ತು ಅಂತ ಹಾಗೆ ಶ್ರೀನಿವಾಸನ ಗುಣಗಳನ್ನು ನಾವು ಯಾವುದರಲ್ಲಿ ಜೋಡಿಸಬೇಕು ಪೂರ್ಣಿಸಬೇಕು ಅಂತಂದ್ರೆ ಯಾವುದೋ ಯಾವುದೋ ತಂತಿಯಲ್ಲಿ ಅಲ್ಲ ಅದು ಪ್ರಾಣಮತ ವೈನಾಕ್ಯ ಸೂತ್ರ ಆಚಾರ್ಯ ಮಧ್ವರ ತತ್ವಜ್ಞಾನದ ಸೂತ್ರದಲ್ಲಿ ನಾವು ಜೋಡಿಸಿದರೆ ಆವಾಗ ಅದರ್ಗವಾದ ಮಣಿಗೆ ಅದು ಪ್ರಕಾಶನ ಆಗುತ್ತೆ ಅಂತ ಹಾಗೆ ಶ್ರೀನಿವಾಸನ ಸುಗುಣಗಳ ಮಾಣಿಕ್ಯವನ್ನು ನಾವು ಜೋಡಿಸಬೇಕಾದ್ದು ಪ್ರಾಣ ಮತ ವೈನಾಕ್ಯ ಸೂತ್ರದಿ ಅದನ್ನು ಜೋಡಿಸಬೇಕು ಜೋಡಿಸಿ ನಿರ್ಮಾಣ ಮಾಡಿರತಕ್ಕಂತಹ ಮಾಲಿಕೆ ಈ ಮಾಲಿಕೆಯನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು ಭಗವಂತನ ಗುಣಗಳನ್ನು ಆಚಾರ್ಯರ ಸಿದ್ಧಾಂತದ ಹಂತಿಯಲ್ಲಿ ಜೋಡಿಸಿದ ಮೇಲೆ ಅದು ಮತ್ತೆ ವಾಂಗಯನಗೆ ಇದನ್ನು ಅರ್ಪಿಸಬೇಕಾದ್ದು ಶ್ರೀನಿವಾಸನಿಗೆ ಅರ್ಪಿಸಬೇಕಾದ್ದು ಇಂತಹ ಜ್ಞಾನಿಗಳ ದಿಗ್ವಿಷಯ ಬಹುದು ಅವರಿಗೆ ನಾನು ಹೇಳಿದ್ದು ಅರ್ಥ ಆಗತ್ತೆ ಅಂತ ಹೀಗೆ ಆಚಾರ್ಯರ ಸಿದ್ಧಾಂತ ಭಗವಂತನ ಕಲ್ಯಾಣ ಗುಣಗಳು ಇದನ್ನು ಎರಡನ್ನೂ ಯಾರು ತಿಳ್ಕೊಂಡಿದ್ದಾರೆ ಅವರಿಗೆ ನಾನು ಹೇಳಿದ್ದು ಅರ್ಥ ಆಗುತ್ತೆ ಉಳಿದವರಿಗೆ ಇದು ಅರ್ಥ ಆಗುವುದಿಲ್ಲ ಅಂದರೆ ಇದು ಅರ್ಥ ಆಗಬೇಕಾಗಿದ್ರೆ ಸರ್ವ ಅಧ್ಯಯನ ಮಾಡಬೇಕು ಟೀಕಾ ಟಿಪ್ಪಣಿಗಳ ಚಿಂತನೆ ಮಾಡಿರಬೇಕು ಆಮೇಲೆ ಇದನ್ನು ಓದಬೇಕು ಸರಿಯಾಗಿ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಒಂದು ವರ್ಗದವರು ದಾಸ ಸಾಹಿತ್ಯ ದೊಡ್ದು ದೊಡ್ಡದು ಅಂತ ಸರ್ವ ಮೂಲವನ್ನು ಮೂಲೆ ಪಾಲು ಮಾಡಿದರು ಇನ್ನು ಕೆಲವರು ಐದು ಕನ್ನಡ ಸಾಹಿತ್ಯ ಅಂತ ವ್ಯಾಸ ಸಾಹಿತ್ಯದವರು ಮೂಲೆ ಪಾಲು ಹಾಗಾಗಿ ಒಬ್ಬರಿಗೆ ಸಂಬಂಧ ತಪ್ಪಿ ಹೋಯಿತು ಜಗನ್ನಾಥಾಸರು ಹೇಳತಾ ಇದನ್ನು ನಾವು ಮೇಳಯಿಸಬೇಕು ಆಚಾರ್ಯರ ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕು ಸರ್ವ ಮೂಲ ಟಿಪ್ಪಣಿಗಳನ್ನು ನಾವು ಓದಬೇಕು ಜಗನ್ನಾಥದಾಸರ ಈ ಹಾಡನ್ನು ಅಧ್ಯಯನ ಮಾಡಬೇಕು ಎಷ್ಟು ಖುಷಿ ಕೊಡ್ತದೆ ಅಹುದು ಅವ್ರು ಹೇಳ್ತಾರೆ ಇಂತವರಿಗೆ ಜ್ಞಾನಿಗಳ ದೃಗ್ವಿಷಯ ಬಹುದು ಅವರಿಗೆ ನಾನು ಹೇಳಿದ್ದು ಅರ್ಥ ಆಗತ್ತೆ ಅಂತ ಜ್ಞಾನಿಗಳ ದೃಗ್ವಿಷಯ ಬಹುದು ಜ್ಞಾನಿಗಳ ಅಜ್ಞಾನಿಗಳಿಗೆ ಅಸಹ್ಯ ತೋರುಪುದು ಯಾರು ಅಜ್ಞಾನಿಗಳು ಅವರಿಗೆ ನಾನು ಹೇಳಿದ್ದು ಅಸಹ್ಯವಾಗಿ ಕಾಣಿಸ್ತದೆ ಅವರು ಒಪ್ಪುವುದಿಲ್ಲ ಅದಕ್ಕೆ ಹೇಳುವಾಗಿರೆ ಅಜ್ಞಾನಿಗಳಿಗೆ ಅಸಹ್ಯ ತೋರ್ಪುದು ಯಾರದನ್ನು ಅಸಹ್ಯ ಅಂತ ಹೇಳಿದ್ರೆ ಇದೆಲ್ಲ ಎಂತದುಂಟ್ರಿ ಎಲ್ಲ ಸಿದ್ಧಾಂತಕ್ಕೆ ವಿರುದ್ಧವಾದ್ದು ಅಂತ ಹೇಳಿದ್ರೆ ಅದು ಅಜ್ಞಾನಿಗಳು ಅಂತ ಜಗನ್ನಾಥದಾಸರು ಅವತ್ತೇ ಬೊಟ್ಟು ಮಾಡಿ ತೋರಿಸಿದ್ದಾರೆ ಅಜ್ಞಾನಿಗಳಿಗೆ ಅಸಹ್ಯ ತೋರ್ಪುದು ಮಾಣಿಕವ ಮರ್ಕಟನ ಕೈಯಲ್ಲಿ ಕೊಟ್ಟ ತೆರದಂತೆ ಎಷ್ಟು ವ್ಯತೆಯಾಗಿರಬೇಕು ಒಬ್ಬ ಒಳ್ಳೆಯ ಕವಿ ಒಬ್ಬ ಕೃತಿಯನ್ನು ರಚನೆ ಮಾಡಿದ ಮಾಡಿ ತಾನು ಅನುಭವಿಸಿ ಮತ್ತೆ ಮತ್ತೆ ಮೆಲುಕಾಡಿ ಎಲ್ಲ ಶಾಸ್ತ್ರದ ಜೊತೆಗಿಟ್ಟು ಅಧ್ಯಯನ ಮಾಡಿದ ಖುಷಿ ಆಯ್ತು ಒಬ್ಬರ ಹತ್ರ ಕೊಟ್ಟ ಇದನ್ನು ಹೇಗೆ ಉಂಟ್ರಿ ನೋಡಿ ಅಂತ ಕೊಟ್ಟ ಇದ್ರು ಓದ್ಲು ಇಲ್ಲ ಅವ್ರಿಗೆ ಎಷ್ಟು ಬೇಜಾರಾಗಿತ್ತು ನೋಡಿ ಡಾಕ್ಟರ್ ಹೇಳಿದ್ರು ಒಂದು ಮಾಣಿಕ್ಯವನ್ನು ಕೋತಿಯ ಕೈಯಲ್ಲಿ ಕೊಟ್ಟರೆ ಹೇಗಿರ್ತದೆ ಹಾಗೆ ಅಂತ ಅದು ಮಾಣಿಕ್ಯದ ದೋಷ ಅಲ್ಲ ಮಾಣಿಕ್ಯವನ್ನು ಕೋತಿಯ ಕೈಯಲ್ಲಿ ಕೊಟ್ಟವರ ದೋಷ ಅಥವಾ ಕೋತಿಯ ದೋಷ ಅಂದ್ರೆ ನೀನು ಕೋತಿ ಇದ್ದ ಹಾಗೆ ಅಂತ ಹೇಳಿದ್ರು ಅಷ್ಟೇ ಅದು ಮತ್ತೇನಿಲ್ಲ ನನ್ನ ತೆಗೆದು ಓದ್ಲಿಲ್ಲ ಅಂದ್ರೆ ಅಧ್ಯಯನ ಮಾಡಲಿಲ್ಲ ಅಂದ್ರೆ ಇದು ಕೋತಿಯ ದುರ್ಬುದ್ದಿ ಆಯ್ತು ಅಷ್ಟೇ ಬರತು ಇದರ ಮಾಣಿಕ್ಯದ ದೋಷ ಅಲ್ಲ ಕೃತಿಯ ದೋಷ ಅಲ್ಲ ಇದು ಕೃತಿ ಇದು ಸುಕೃತಿ ಅದ್ಭುತವಾದ ಕೃತಿ ಎಂತ ಅವರು ಹೇಳಿದರು ಮುಂದುವರಿಸುತ್ತಾರೆ ಆದರುಶವ ಗಟಾಕ್ಷ ಭಾಷಾಭೇದದಿಂದಲೇ ಕರೆಯಲಡನು ನಿಷೇಧಗೈದವ ಅವಲೋಕಿಸದೆ ಬಿಡುವರೆ ವಿವೇಕಿಗಳು ಮಾಧವನ ಗುಣ ತೇಲುವ ಪ್ರಾಕೃತವಾದವೆಯೂ ಸರಿ ಕೇಳಿ ಪರಮಾಹ್ಲಾದ ಬಳವಿಪ್ಪರೆ ನಿರಂತರ ಬಲ್ಲ ಕೂಗಿದರು ಜ್ಞಾನಿಗಳನ್ನು ಹೊಗಳತ್ತಾರೆ ಸಹೃದಯರನ್ನು ಅಭಿನಂದಿಸುತ್ತಾರೆ ಇದಕ್ಕೊಂದು ಸಹೃದಯತೆ ಅಂತ ಬೇಕು ಅದು ಬೇರೆಯೇ ಅದು ಅಕ್ಷರ ಹೆಕ್ಕುವುದು ಒಂದು ಸಹೃದಯತೆ ಅಂತ ಮತ್ತೊಂದು ಆ ಸಹೃದಯತೆಯಿಂದ ನಾವು ನೋಡಿದಾಗ ನಮಗೆ ಸರಿ ಅಂತ ಅನಿಸ್ತದೆ ಸಹೃದಯತೆ ಇಲ್ಲದೆ ಹೋದಾಗ ಹೃದಯ ಇಲ್ಲದೆ ಇದ್ದಾಗ ಅದನ್ನು ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ ಅಂತ ನೀವು ಎಷ್ಟ ಎಷ್ಟೇ ಚೆನ್ನಾಗಿ ಹೇಳಿ ಕೇಳಿದ್ರೆ ಹೌದಾ ಹೇಳ್ತಾರ್ರಿ ಸಹೃದಯತೆ ಇದ್ದಾಗ ಎಷ್ಟು ಚೆನ್ನಾಗಿ ಹೇಳಿದ್ರಿ ಮನೆಗೆ ಊಟಕ್ಕೆ ಹೋಗ್ತೇವೆ ನಾವು ಊಟಕ್ಕೆ ಹೋದಾಗ ಚೆನ್ನಾಗೇ ಮಾಡಿರ್ತಾರೆ ಹೇಗಿತ್ರಿ ಊಟ ಇರೋ ಊಟ ನಿತ್ಯ ಮಾವುಲ್ರಿ ಊಟ ನಿತ್ಯ ಇಟ್ಟಾಗೇ ಇತ್ತು ನಮ್ಮ ಮನಸ್ಸೇದಿದ್ದಾಗ ನಮ್ಮ ಮಾತು ಹೀಗೆ ಬರುತ್ತೆ ಭಾರಿ ಅಭಿಮಾನ ಇರ್ತದೆ ಅಂತ ಇಟ್ಕೊಳ್ಳಿ ಸಹೃದಯತೆ ಅಂತ ಇಟ್ಕೊಳ್ಳಿ ಆವಾಗ ಒಳ್ಳೆದಿದ್ರೆ ಅದು ಚೆನ್ನಾಗಿತ್ರಿ ಒಂದಕ್ಕೆ ಉಪ್ಪು ಹಾಕ್ಲಿಲ್ಲ ಅದು ಬೇರೆ ಬಿಡಿ ಪಾಪ ತಪ್ಪೇವಾಗಿರ್ತದೆ ಅಷ್ಟೇ ಆದ್ರೂ ಎಷ್ಟು ರುಚಿಯಾಗಿತ್ತು ನೋಡಿ ಏನೋ ಎಲ್ಲಿ ಬಡಿಸಿದ್ದಾರೆ ಉಪ್ಪ ತೆಗೆದ್ರೆ ನಾವ್ ಇದ್ಕಾಕೊಂಡ್ರೆ ಸರಿ ಎಷ್ಟು ರುಚಿಯಾಗಿಲ್ಲ ಅದು ಸೌಹೃದತೆ ಇದ್ದಾಗ ಅದನ್ನು ಒಪ್ಪಿಕೊಳ್ತಾರೆ ಸೌಹೃದತೆ ಇರದಿದ್ದಾಗ ರುಚಿಯನ್ನು ಹೇಗೆ ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ ಹಾಗೆ ಕೃತಿಯ ಒಳ್ಳೆತನವನ್ನು ಮೆಚ್ಚಬೇಕಾದ್ರೆ ನಮ್ಮಲ್ಲಿ ಒಳ್ಳೆತನ ಬೇಕು ನಮ್ಮಲ್ಲಿ ಒಳ್ಳೆತನ ಇರದಿದ್ದಾಗ ಅದನ್ನು ಮೆಚ್ಚಿಕೊಳ್ಳಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಅಂತ ತಮ್ಮ ನೋವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರು ಹೇಳಿದರು ಅದು ಒಂದು ಈ ಈ ಶಾಸ್ತ್ರವನ್ನು ಒಬ್ಬರ ಕೈಯಲ್ಲಿ ಕೊಟ್ಟರೆ ಅವರು ಹೇಳಿದರು ಇದನ್ನಡ ಭಾಷೆ ಎಂಬಿಸಾಡಿದರು ದಾಸರಿ ಹೇಗೆ ಅನಿಸಿರಬೇಕು ಅವರು ಹೇಳಿದ್ರು ಕೊನೆಗೆ ಆದರ್ಶವ ಗತಾಕ್ಷ ನಿಷೇಧ ಗೈದು ಒಂದು ಆದರ್ಶ ಅಂದರೆ ಕನ್ನಡಿ ಅದನ್ನು ಗತಾಕ್ಷ ಒಬ್ಬ ಕುರುಡ ಕುರುಡನ ಕೈಯಲ್ಲಿ ಕೊಟ್ಟರು ಆ ಕುರುಡ ತೆಗೆದು ಅದನ್ನು ಹೊರಗಿಟ್ಟವನೇನು ಉಪಯೋಗ ಗತಾಕ್ಷನಿಗೆ ಕುರುಡನಿಗೆ ಕನ್ನಡಿಯನ್ನು ಕೊಟ್ಟರೆ ಅವನಿಂದ ಏನು ಮಾಡಲಿಕ್ಕಾಗತ್ತೆ ಅವನ್ ತೆಗೆದು ಬೀಸಾಡ್ಬೇಕಷ್ಟೆ ಗತಾಕ್ಷನಿಗೆ ಅಕ್ಷ ಇಲ್ಲದಿದ್ದವನಿಗೆ ಕುರುಡನಿಗೆ ಕನ್ನಡಿ ಉಪಯೋಗ ಇಲ್ಲ ಅವೇನು ಮಾಡಿದ ಅದನ್ನು ತೆಗೆದು ಇಡಬಹುದಿತ್ತು ಕನ್ನಡಿ ಅಂತ ತೆಗೆದಿಟ್ಟ ಈ ಕೆಲವರದ್ದು ದುಷ್ಟ ಸ್ವಭಾವ ನನಗೆ ಆಗ್ಲಿಲ್ಲ ಅಂತಾದ್ರೆ ನಾನು ಏನ್ ಮಾಡ್ತೇನೆ ಗೊತ್ತ ನನಗೆ ಹರಿಕತಾ ಮತ ಆಗುವುದಿಲ್ಲ ಅಂತ ಇಟ್ಕೊಳ್ಳೋದು ನೀವ್ ಕೇಳಿದ್ರಿ ಎಂತದು ಇದಾ ನಾ ತಗೊಳ್ಳ್ರಿ ಎಂತ ಹೇಳ್ತೇನೆ ನನ್ನ ಶಬ್ದದಲ್ಲಿ ನಿಮ್ಗೆ ಬೇಡ ಅಂತ ಕಾಣಿಸ್ಬೇಕು ಅದನ್ನು ಹಾಗೆ ಅಯ್ಯೊಬ್ಬ ಕುರುಡ ಆ ಕನ್ನಡಿಯನ್ನು ಬೇಡ ಅಂತ ಬಿಡಬಹುದು ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಈ ಕನ್ನಡಿ ತೆಗೆದು ಬಿಸಾಡಬಹುದು ಆ ಕುರುಡ ಏನ್ ಮಾಡಿದ ಕನ್ನಡಿ ಅಂತ ತೆಗೆದು ನಿಮ್ಮ ಕೊಟ್ಟ ನೀವ್ ಹೇಳಿದ್ರಿ ನನಗೆ ಬೇಡ ನೀವು ಬಿಸಾಡಿದ್ರಿ ಯಾಕೆಂದ್ರೆ ತಪ್ಪೇನು ಗೊತ್ತೋ ಅಲ್ಲಿ ಈಗ ತಪ್ಪಲ್ಲ ಈಗ ಈಗ ತಪ್ಪಾತು ನಮಗೆ ಕಣ್ಣಿಲ್ಲದ್ದು ತಪ್ಪಾಯ್ತು ಈಗ ಏನ್ ನಾನು ತೆಗೆದು ಬಿಸಾಡಿದೆ ನಾನು ಕಣ್ಣಿದ್ದು ನಾನು ಬಿಸಾಡಿದೆ ಅವನು ಕಣ್ಣಿಲ್ಲದೆ ಬಿಸಾಡಿದ ಯಾಕೆ ನಾನು ಬಿಸಾಡಿದ್ದು ಗೊತ್ತೋ ಡಾಕ್ಟರ್ ಹೇಳಿದರು ಅದು ನಾನು ಕನ್ನಡಿ ಇಂತ ಕನ್ನಡದ ಶಬ್ದ ಹೇಳಿದೆ ಅಲ್ಲ ಅವನಿಗೆ ಅಂದ್ರೆ ಅಲರ್ಚಿ ಹಾಗಾಗಿ ಅವನು ಕನ್ನಡಿ ಇಂತ ಕನ್ನಡ ಶಬ್ದ ಬಳಸಿದ್ದಕ್ಕೆ ಆ ಕನ್ನಡಿಯನ್ನು ತೆಗೆದು ಬಿಸಾಡಿದ ಎಷ್ಟು ಮೂರ್ಖ ನೋಡಿ ಇವ ಬಿಸಾಡಿದ್ದು ಯಾಕೆ ಅಂದ್ರೆ ಗತಾಕ್ಷನಾದ್ದರಿಂದ ಕುರುಡನಾದ್ದರಿಂದ ಅವನು ಕನ್ನಡಿಯನ್ನು ಬಿಸಾಡಿತು ಗತಾಕ್ಷ ಅಂದ್ರೆ ಕುರುಡನಾದವ ಕನ್ನಡಿಯನ್ನು ಬಿಸಾಡಲಿಕ್ಕೆ ಕಾರಣ ಅದು ಕುರುಡಾದ್ದರಿಂದ ಯಾಕೆ ಕುರುಡನಿಗೆ ಕನ್ನಡಿ ಇಡ್ಕೊಂಡು ಏನು ಮಾಡುದು ಕನ್ನಡಿ ಹಿಡ್ಕೊಂಡ್ರೆ ಕಾಣಿಸುವುದಿಲ್ಲ ಕನ್ನಡಿ ಬಿಟ್ಟರೂ ಕಾಣಿಸುವುದಿಲ್ಲ ಎರಡು ಒಂದೇ ಲೆಕ್ಕ ಅವನಿಗೆ ಕನ್ನಡಿ ಇದ್ರೂ ಅಷ್ಟೇ ಕನ್ನಡಿ ಇಲ್ಲದಿದ್ರು ಅಷ್ಟೇ ಅವನು ಕೊಡುವಾಗ ಕನ್ನಡಿ ಅಂತ ಕನ್ನಡದ ಶಬ್ದ ಹಾಕಿ ಕೊಟ್ಟ ಅದನ್ನು ಸಂಸ್ಕೃತ ವಿದ್ವಾಂಸನ ಕೈಯಲ್ಲಿ ಕೊಟ್ಟ ಅವನು ಹೇಳಿದ ಕನ್ನಡಿ ಇದು ಕನ್ನಡಕ್ಕೆ ಸಂಬಂಧಪಟ್ಟದ್ದು ಬೇಡ ಅಂತ ಅವ್ರು ಬೀಸಾಡಿದ ಎಷ್ಟು ಮೂರ್ಖ ಅಷ್ಟೇ ಮೂರ್ಖ ಇದು ಕನ್ನಡಿ ಇದನ್ನು ಕೊಟ್ಟಾಗ ಇದು ಕನ್ನಡ ಅಂತ ಬೀಸಾಡಿದ ಅಷ್ಟೇ ಮೂರ್ಖ ಅಂತ ಈ ದೃಷ್ಟಾಂತವನ್ನು ಮಧ್ವೇಜದಲ್ಲಿ ಸಗಸಾಗಿ ಹೇಳ್ತಾರೆ ಆದರ್ಶಂ ಗುಣಗಣ ಮುರಾರೇ ಸಚ್ಚಾಶ್ರಂ ತಮನೇನ ವರ್ಣಯಂತ ಆಚಾರ್ಯ ಬದ್ಧರು ಬದರಿಗೇ ಹೊರಟು ನಿಂತಿದ್ರಲ್ಲಿ ಕೊನೆಗೆ ಐತರೆ ಉಪನಿಷತ್ತು ಪ್ರವಚನ ಮಾಡಿ ಇನ್ನೇನು ಹೊರಡಬೇಕು ಬದರಿಗೆ ಹೊರಡಬೇಕು ಅನ್ನಿ ಪಾಠ ಪ್ರವಚನ ಮಾಡಬೇಕು ಅದೆಲ್ಲ ಶಿಷ್ಯರ ವ್ಯವಸ್ಥೆ ಮಾಡಿ ಶಿಷ್ಯರ ಪಾಠ ಪ್ರವಚನ ಅದನ್ನು ನೋಡಿ ಸಂತೋಷಪಟ್ಟು ಆಚಾರ್ಯರು ಹೊರಟು ನಿಂತಿದ್ರು ಬದರಿಗೇ ಹೊರಡುವಾಗ ಐತರೆಯ ಉಪನಿಷತ್ತು ಪ್ರವಚನವನ್ನು ಕೇಳಿ ತುಂಬಿದ ದೇವತೆಗಳು ಪುಷ್ಪವೃಷ್ಟಿ ಮಾಡುವ ಒಂದು ಅಪೂರ್ವವಾದ ಘಟ್ಟ ಅವಾಗ ದೇವತೆಗಳ ಬಾಯಲ್ಲಿ ಬಂದ ಉದ್ಘಾರ ಆದರ್ಶಂ ಗುಣಗಣ ದರ್ಶನೇ ಮುರಾರೇ ರಚಿತಮನೇನ ಎಂತಹ ಅವರ ಬಾಯಿ ತುಂಬ ಮಾತಿಯನ್ನು ದೇವಲೋಕದಲ್ಲಿ ಅಂತಂದ್ರೆ ಎಂತಹ ಒಂದು ಅದ್ಭುತವಾದ ಕನ್ನಡಿಯನ್ನು ನಮ್ಗೆ ಕೊಟ್ಟರು ಅಬ್ಬಾ ಎಂತಹ ಉಪಕಾರ ಮಾಡಿದ್ದಾರೆ ಅವರ ಉಪಕಾರವನ್ನು ನಾವು ಅಂತ ಅವರು ಬದಲಿಗೆ ಹೋದ್ರೂ ಕೂಡ ನಮಗೆ ಬಿಂಬವನ್ನು ನೋಡ್ಲಿಕ್ಕಾಗುತ್ತೆ ಯಾಕಂದ್ರೆ ಆದರ್ಶಂ ಒಳ್ಳೆಯ ಕನ್ನಡಿಯನ್ನು ನಮ್ ಕೊಟ್ಟು ಹೋಗಿದ್ದಾರೆ ಕನ್ನಡಿ ಆದರ್ಶಂ ಗುಣಗಣ ಭಗವಂತನ ಗುಣಗಳನ್ನು ದರ್ಶನ ಮಾಡಲಿಕ್ಕೆ ಅಪೂರ್ವಾದ ಒಂದು ಕನ್ನಡಿಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಈ ಕನ್ನಡಿಯನ್ನು ಕೊಟ್ಟು ನಮ್ಮ ಮುಖವನ್ನು ನೋಡ್ಲಿಕ್ಕಾಗುವುದಿಲ್ಲ ನಮ್ಮ ಬಿಂಬವನ್ನು ಕಾಣ್ಲಿಕ್ಕಾಗುವುದಿಲ್ಲ ನಮ್ಮ ಬಿಂಬದ ಗುಣವನ್ನು ಕಾಣ್ಲಿಕ್ಕಾಗುವುದಿಲ್ಲ ಹಾಗಾಗಿ ನಮ್ಮ ಬಿಂಬ ನೋಡ್ಲಿಕ್ಕೆ ಕನ್ನಡಿ ಹೇಗೆ ಅಂತ ಒಂದು ಶಾಸ್ತ್ರವನ್ನು ರಚನೆ ಮಾಡಿ ಕೊಟ್ಟು ಆದರ್ಶಂ ಗುಣಗಣ ದರ್ಶನೇ ಮುರಾರೇ ಸಚ್ಚಾಸ್ತ್ರ ಅನೇನ ವರ್ಣ ಇತಿ ವರ್ಣ ಎಂತಹ ಸಚ್ಚಾಸ್ತ್ರವನ್ನು ಕೊಟ್ಟಿದ್ದಾರೆ ಕನ್ನಡಿ ಹೇಗೆ ನಮ್ಮ ಬಿಂಬ ನೋಡಲಿಕ್ಕೆ ಉಪಯುಕ್ತನು ಹಾಗೆ ಈ ಶಾಸ್ತ್ರ ನಮ್ಮ ಬಿಂಬವನ್ನು ಬಿಂಬ ಈ ಪಾಂಚಭೌತಿಕ ಶರೀರದ ಬಿಂಬ ಅಲ್ಲ ಈ ಪಾಂಚಭೌತಿಕ ಶರೀರದ ಒಳಗೆ ಆವರಣಗಳ ಒಳಗೆ ನಮ್ಮ ಬಿಂಬದ ದರ್ಶನಕ್ಕೆ ಇದು ಕನ್ನಡಿ ಇಂತಹ ಅದ್ಭುತವಾದ ಕನ್ನಡಿಯನ್ನು ಕೊಟ್ಟಿರತಕ್ಕ ಮಧ್ವಾಚಾರ್ಯರು ಯಾಕೆಂದ್ರೆ ಜಗತ್ತನ್ನು ಎಲ್ಲ ನೋಡಲಿಕ್ಕೆ ಬೇಕಾದ ಕಣ್ಣು ದೇವರು ನಮ್ಗೆ ಆದರೆ ದೇವ್ರು ಹೇಳಿದ ನೋಡಪ್ಪ ನೀನ್ ಇರುದು ಯಾಕೆಂದ್ರೆ ನಿನ್ನ ಕಣ್ಣು ಎಲ್ಲರನ್ನೂ ನೋಡುತ್ತೆ ಆದ್ರೆ ನಿನ್ನ ಮುಖ ನೋಡಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ ನೋಡ್ಬೇಕಾಗಿದ್ರೆ ಏನ್ ಬೇಕು ದೇವರು ಹೇಳಿದ ನಾನೊಂದು ವಸ್ತು ಸೃಷ್ಟಿ ಮಾಡಿ ಕೊಡುತ್ತೇನೆ ಇದು ಕನ್ನಡಿ ಅಂತ ಭಗವಂತ ಕೊಟ್ಟ ಇನ್ನೊಂದು ಸಂಪತ್ತು ಆ ಕನ್ನಡಿಯನ್ನು ಮುಖದ ಮುಂದೆ ಇಟ್ಟುಕೊಂಡ್ರೆ ನಮ್ಮ ಮುಖ ಕಾಣುತ್ತೆ ಅದೇ ಕಣ್ಣು ಎಷ್ಟು ಮುಖ್ಯ ಬೆಳಕು ಎಷ್ಟು ಮುಖ್ಯ ನಮ್ಮ ಬಿಂಬ ನೋಡ್ಲಿಕ್ಕೆ ನಮ್ಮ ಮುಖ ನೋಡ್ಲಿಕ್ಕೆ ಅಷ್ಟೇ ಮುಖ್ಯ ಕನ್ನಡಿ ಅದೇ ರೀತಿಯಾಗಿ ನಾವು ಎಲ್ಲ ಇಡೀ ಪ್ರಪಂಚವನ್ನು ನಾವು ನೋಡಬಹುದು ಆದರೆ ನನ್ನ ಸ್ವರೂಪ ಅಥವಾ ನನ್ನ ಸ್ವರೂಪಕ್ಕೆ ಬಿಂಬವಾದ ಭಗವಂತ ಅದನ್ನು ಕಾಣಲಿಕ್ಕಾಗುವುದಿಲ್ಲ ಇಡೀ ಜಗತ್ತನ್ನು ಕಂಡ್ರು ನಮಗೆ ಕಾಣ್ಲಿಕ್ಕಾಗುವುದಿಲ್ಲ ಆದರೆ ಅದನ್ನು ಕಾಣಬೇಕು ನಿನಗೆ ಈ ಶಾಸ್ತ್ರ ಆದರ್ಶಂ ಅದಕ್ಕೆ ಹೆಸರೇ ಹಾಗೆ ಆದರ್ಶಯತೀತಿ ಆದರ್ಶಂ ನಮಗೆ ಚೆನ್ನಾಗಿ ತೋರಿಸಿಕೊಡುವಂತಹದ್ದು ಯಾವುದನ್ನು ಕಾಣಲಿಕ್ಕಾಗುವುದಿಲ್ಲ ಈ ಕಣ್ಣಿನಿಂದ ಅದನ್ನು ತೋರಿಸಲಿಕ್ಕೋಸ್ಕರವಾಗಿ ಇರುವಂತಹದು ಕನ್ನಡಿ ಕನ್ನಡಿ ನಮಗೆಲ್ಲವನ್ನೂ ತೋರಿಸುವುದಿಲ್ಲ ಒಂದು ಬಿಂಬವನ್ನು ಕಾಣಿಸಿಕೊಳ್ಳುತ್ತೆ ಅಷ್ಟೇ ಮೂಲ ಬಿಂಬವನ್ನು ಕಾಣಿಸಬೇಕಾದ್ರೆ ಆದರ್ಶಯತಿ ಚೆನ್ನಾಗಿ ತೋರಿಸುವಂತಹದ್ದು ಸಚ್ಚಾಸ್ತ್ರ ವಾಯುದೇವರು ರಚನೆ ಮಾಡಿರ್ತಕ್ಕ ನಿರ್ದುಷ್ಟವಾದ ಶಾಸ್ತ್ರ ಅದನ್ನು ಬಿಟ್ಟರೆ ಆ ಬಿಂಬವನ್ನು ಕಾಣಲಿಕ್ಕಾಗುವುದಿಲ್ಲ ಅಂತ ಅಂತಹ ಆದರ್ಶ ಅಂದ್ರೆ ಆ ಕನ್ನಡಿ ಅದು ದೇವರನ್ನು ಕಾಣಲಿಕ್ಕೆ ಇರುವಂತಹದ್ದು ಅಂತಹದ್ದು ಆದರ್ಶ ಅದು ಕನ್ನಡಿ ಅಥವಾ ಶಾಸ್ತ್ರ ಅದು ಯಾವ ಭಾಷೆಯದ್ದೂ ಆಗ್ಬೋದು ಕನ್ನಡಿ ಅದು ದರ್ಪಣ ಅಂತ ಹೇಳಿದ್ರೂ ಆಗಬಹುದು ಅಥವಾ ಕನ್ನಡಿ ಅಂತ ಹೇಳಿದ್ರೂ ಆಗಬಹುದು ಯಾವ ಭಾಷೆಯಲ್ಲಿ ಕರೆದರೂ ಆ ಕನ್ನಡಿ ನಮಗೆ ಬಿಂಬವನ್ನು ತೋರಿಸಿಕೊಡುತ್ತೆ ಹಾಗೆ ಶಾಸ್ತ್ರ ನಾವು ಬಿಂಬನನ್ನು ತೋರಿಸಿಕೊಡುತ್ತೆ ಭಗವಂತನ ಗುಣಗಳ ಪರಿಚಯ ಮಾಡಿಸಿ ಕೊಡುತ್ತೆ ಸಂಸ್ಕೃತದಲ್ಲಿ ಇದ್ದರೂ ಕನ್ನಡದಲ್ಲಿ ಅದರ ಪರಿಚಯ ನಮಗೆ ಮಾಡಿಸಿಕೊಡುತ್ತೆ ನಾವು ಕನ್ನಡ ಅಂತ ನಾವು ಬೈತೇವೆ ಆದರೆ ಎಷ್ಟು ಜನ ಹೆಚ್ಚಿನ ಜನ ಸಂಸ್ಕೃತ ಗ್ರಂಥಗಳನ್ನು ಕನ್ನಡದಲ್ಲೇ ಪಾಠ ಮಾಡ್ತಾರೆ ಅದು ಸಂಸ್ಕೃತ ಗ್ರಂಥವೇ ಆಗಬೇಕಾದ್ರೆ ಸಂಸ್ಕೃತವನ್ನೇ ಹೇಳಬೇಕು ಕನ್ನಡ ಮುಟ್ಟಲೇಬಾರದು ಸಂಸ್ಕೃತದಲ್ಲಿ ಹೇಳಿಕೊಳ್ಳೋದೇ ಸಂಸ್ಕೃತ ಮೂಲ ಕನ್ನಡದಲ್ಲಿ ಹೇಳ್ತೇನೆ ಯಾವ ಭಾಷೆಯಲ್ಲಿ ಹೇಳಿದ್ರೇನು ಅದು ಭಗವಂತನ ಗುಣ ಅದು ಆದ್ದರಿಂದ ಭಗವಂತನ ಗುಣಗಳ ಪರಿಚಯ ನಮಗಾಗಬೇಕು ಆಗಬೇಕಾಗಿದ್ದರೆ ಭಾಷೆ ಮುಖ್ಯ ಅಲ್ಲ ಅದರಲ್ಲಿ ಭಾವ ಮುಖ್ಯ ಮುಖ್ಯವಾದ್ದು ಭಗವಂತನ ಗುಣಗಳ ಚಿಂತನೆ ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆದ್ರಿಂದಲೇ ಉಪನಿಷತ್ತು ಬಂತು ಸರ್ವೇ ವೇದಾ ಸರ್ವೇ ಘೋಷಾ ಸರ್ವೇ ವರ್ಣಾ ಏ ಕೈವ್ಯಾತಿ ಐತರೇ ಉಪನಿಷತ್ತು ಅದಕ್ಕೆ ಮಧ್ವಾಚಾರ್ಯರಿಗೆ ಐತರೇ ಉಪನಿಷತ್ತು ಅಂದ್ರೆ ತುಂಬಾ ಪ್ರಾಣ ಎಲ್ಲಿ ಹೋದ್ರು ಐತರೇ ಉಪನಿಷತ್ತು ಪ್ರವಚನ ಸಮುದ್ರ ತೀರಕ್ಕೆ ಹೋದ್ರು ಗ್ರಹಣ ಕಾಲ ಗ್ರಹಣ ಸ್ನಾನ ಸ್ನಾನ ಗೀನ ಎಲ್ಲ ಹೆಚ್ಚು ಈ ಒಳಗಿನ ಸ್ಥಾನವೇ ಜಾಸ್ತಿ ಎಲ್ಲ ಕೂಡಿ ಅಂತ ಹೇಳಿದ್ರು ಗ್ರಾಮೇ ಗ್ರಾಮೀಣ ಸಾಮಾನ್ಯ ಜನ ಕೂತಿದ್ರು ಆಚಾರ್ಯರು ಪ್ರವಚನ ಮಾಡಿದರು ಏನು ಪ್ರವಚನ ಐತರ ಉಪನಿಷತ್ತು ಪ್ರವಚನ ಏನು ಐತರ ಉಪನಿಷತ್ತಲ್ಲಿ ಹೇಳಿದ್ದು ನೋಡ್ರಿ ಸಮುದ್ರದ ಘೋಷ ಪ್ರಾಕ್ಟಿಕಲ್ ಸಮುದ್ರದ ಘೋಷ ಇದೆ ಏನ್ ಹೇಳುತ್ತೆ ಗೊತ್ತೋ ನಮ್ಮ ದೇವರು ಸರ್ವೋತ್ತಮ ದೇವರಿಗೆ ಸಮಾನನಾದವ ಮತ್ತೊಬ್ಬ ಇಂದ ವಿಷ್ಣುವಿಗೆ ಸರ್ವೋತ್ತಮನಾದವ ಇಂದ ಅಂತದು ಸಾರಿ ಸಾರಿ ಹೇಳುತ್ತೇನೆ ಜನರಿಗೆ ಕನ್ವಿನ್ಸ್ ಆಯ್ತು ಕೊಟ್ಟಿದ್ದರು ಇದು ಆಚಾರ್ಯರು ಐತರೆ ಉಪನಿಷತ್ತಿನ ಸಾರವನ್ನು ಹೇಳಿದ್ದು ಶೀಘೆ ಪ್ರತಿಯೊಂದು ಶಬ್ದ ಪ್ರತಿಯೊಂದು ಧ್ವನಿ ಅದು ಭಗವಂತನನ್ನೇ ಹೇಳುವಂತಹದ್ದು ದೇವರ ಮಹಿಮೆಯನ್ನು ಬಿತ್ತರಿಸುವಂತಹದ್ದು ನಾವು ಲೌಕಿಕರು ಲೌಕಿಕಕ್ಕೋಸ್ಕರದನ್ನು ವಿನಿಯೋಗ ಮಾಡಿಕೊಳ್ತೇವೆ ಅದು ನಮ್ಮ ದೌರ್ಬಲ್ಯ ನಮ್ಮ ದೋಷ ಅಷ್ಟೇ ಮೂಲತಃ ಭಾಷೆಯ ದೋಷ ಅಲ್ಲ ಎಲ್ಲ ಧ್ವನಿ ಎಲ್ಲ ವರ್ಣ ಎಲ್ಲ ಭಾಷಾ ಅದು ಭಗವಂತನನ್ನೇ ಹೇಳುವಂತಹದ್ದು ಹೇಳಿ ಎಲ್ಲ ಶಬ್ದಗಳು ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅದರ ಅರ್ಥ ಸಂಸ್ಕೃತ ಭಾಷೆ ಗೌಣ ಅಲ್ಲ ವೈದಿಕ ಭಾಷೆ ಅಮುಖ್ಯ ಅಲ್ಲ ಆಚಾರ್ಯರು ಹೇಳ್ತಾರೆ ವೇದವನ್ನು ಚಿಂತನೆ ಮಾಡಿಯೇ ನಾವು ಮೋಕ್ಷಕ್ಕೆ ಹೋಗಬೇಕಾದ್ದು ಅದು ಓದದೆ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕಾಗುವುದಿಲ್ಲ ಅದರಿಂದ ವೇದಾರ್ಥವನ್ನು ನಾವು ಚಿಂತನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ಅದರಿಂದ ವೇದಾರ್ಥ ಚಿಂತನೆ ಬೇಕು ಸಂಸ್ಕೃತ ಭಾಷೆ ಅದು ಬೇಕೇ ಬೇಕು ಅದರ ಅರ್ಥ ಕನ್ನಡ ಭಾಷೆ ಬೇಡ ಅಂತ ಅದರ ಅರ್ಥ ಅಲ್ಲ ಕನ್ನಡದಲ್ಲಿ ಹೇಳಿದ್ರೆ ನಾವು ಕೇಳಬಾರದು ಅದರ ಅರ್ಥ ಅಲ್ಲ ಅದು ಅಮೂಲ್ಯವಾದದ್ದು ನಮಗೆ ಸಂಸ್ಕೃತದಲ್ಲಿ ಸಿಗುವುದಿಲ್ಲ ಅವಾಗ ಕನ್ನಡದಲ್ಲಿ ನಾವು ಓದಬೇಕಾದ್ದು ಇಷ್ಟು ಪ್ರಮೇಯಗಳು ಒತ್ತಟ್ಟಿಗೆ ನಮ್ಗೆ ಯಾವ ಗ್ರಂಥದಲ್ಲಿಯೂ ಸಿಗುದಿಲ್ಲ ಹದಿನೆಂಟು ಪುರಾಣ ಓದ್ಲಿಕ್ಕೆ ಯಾರು ಹೋಗ್ತಾರ್ರಿ ಪ್ರಕಾಶ ಪಂಿತೆಯನ್ನು ಅಧ್ಯಯನ ಮಾಡಲಿಕ್ಕೆ ಯಾರು ಹೋಗ್ತಾರೆ ಪುಸ್ತಕನೇ ಸಿಗುದಿಲ್ಲ ನಮ್ಗೆ ಓದ್ಬೇಕು ಅಂತ ಹೊರಟ್ರಿ ಆದ್ರೆ ಯಾರು ಓದ್ತಾರೆ ಓದುದೇ ಇಲ್ಲ ಆದ್ರೆ ಆ ಪ್ರಮೇಯ ಸಿಗಬೇಕು ನಾವು ಇದನ್ನೇ ಓದಬೇಕು ಇದನ್ನೇ ಇಟ್ಕೊಳ್ಬೇಕು ಇಡೀ ಸುಧಾಂತ ನಾವು ಅಧ್ಯಯನ ಮಾಡಿದ್ರು ಕೂಡ ಈ ಕ್ರಮೇಯ ನಮಗೆ ಸಿಗಬೇಕಾದ್ರೆ ಜಗನ್ನಾಥ ದಾಸರ ಹರಿಕತಾಪ್ರ ಸಾರವಲ್ಲೇ ನಾವು ಓದಬೇಕು ನಮಗೆ ಸಿಗುದಿಲ್ಲ ಎಲ್ಲಿಯೂ ಸಿಗುದಿಲ್ಲ ಅಷ್ಟು ಗಂಟೆಗಳನ್ನು ಓದಬೇಕು ಅಷ್ಟು ಓದಕ್ಕೆ ಯಾರಿಗೆ ತಾಳ್ಮೆ ಯಾರಿಗೆ ಪುಸ್ತಕ ನಮಗೆ ಪುರುಸೋದಿಲ್ಲ ಒಂದು ಓದುವಾಗ ಒಂದು ಮರ್ತವ ಆಗುತ್ತೆ ಹದಿನೆಂಟು ಪುರಾಣ ಓದುವಾಗ ತಲೆಯಲ್ಲಿ ಎಲ್ಲಿ ಉಳಿಯುತ್ತೆ ನಿನ್ನೆ ಹೇಳಿದ್ರು ಇವತ್ತಿಗೆ ಮರ್ತವಾಗುತ್ತೆ ಒಂದು ಪುರಾಣ ಓದಲಿಕ್ಕೆ ಕನಿಷ್ಠ ಪಕ್ಷ ನಾಲ್ಕು ತಿಂಗಳು ಆರು ತಿಂಗಳಾದ್ರೂ ಬೇಕು ಆರು ತಿಂಗಳು ಓದುವಾಗ ಕುರುಡ ಹಗ್ಗು ತಯಾರು ಮಾಡಿದ ಹಾಗೆ ಇಲ್ಲಿ ತಯ ಸುತ್ತುವಾಗ ಆತು ಮರ್ತವಾಗುತ್ತೆ ಹದಿನೆಂಟು ಪುರಾಣಗಳ ತಲೆಯಲ್ಲಿ ಇಟ್ಟುಕೊಳ್ಬೇಕು ಪ್ರಕಾಶ ಸಮಿತ ಇಟ್ಟುಕೊಳ್ಳಬೇಕು ಅದು ಭಗವಂತನ ವಿಶೇಷ ಅನುಗ್ರಹ ಇಲ್ಲದೆ ಹೋದರೆ ಇಟ್ಟುಕೊಳ್ಳಲಿಕ್ಕಾಗುವುದಿಲ್ಲ ಭಗವಂತ ಜಗನ್ನಾಥದಾಸರನ್ನು ಒಂದು ದೊಡ್ಡ ಮಾಧ್ಯಮವಾಗಿ ಇಟ್ಟುಕೊಂಡ ದೊಡ್ಡ ಅಧಿಷ್ಠಾನವನ್ನಾಗಿ ಮಾಡಿದ ಅದಕ್ಕೆ ಶಕ್ತಿ ಕೊಟ್ಟ ಎಲ್ಲ ಪ್ರಮಾಣಗಳ ಚಿಂತನೆಯನ್ನು ಕೊಟ್ಟ ಅದರಿಂದ ಬರೆಸಿದ ಅದರಿಂದ ನಾವು ಸಹೃದಯತೆಯಿಂದ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಚ್ಚಾಸ್ತ್ರ ಆದರ್ಶ ಇದೆ ಎಲ್ಲವನ್ನೂ ತೋರಿಸಿಕೊಡುವ ಭಗವಂತನ ಶ್ರೀನಿವಾಸನ ಗುಣಗಳನ್ನು ತೋಡಿಕೊಡ್ತಕ್ಕಂತಹ ಒಂದು ಆದರ್ಶ ಇದೆ ಇದು ಕನ್ನಡಿ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯ ಅದರಿಂದ ದಾಸರು ಹೇಳಿದರು ಅದು ಕನ್ನಡಿ ಇಂಥ ಕನ್ನಡದಲ್ಲಿ ಹೇಳಿದ ಅಂತ ಕನ್ನಡಿಯನ್ನು ಬೀತಾಡಿದವ ಎಷ್ಟು ಮೂರ್ಖ ಹಾಗೆ ಕನ್ನಡ ಅಂತ ಹೇಳಿ ಈ ಯಾರು ಬೀತಾಡ್ತಾನೆ ಅದಕ್ಕಿಂತ ಮೂರ್ಖ ಅಂತ ಹೇಳಿದರು ನೋಡಿ ವಸ್ತು ಅದು ಭಾಷೆಯಿಂದ ಬದಲಾವಣೆ ಆಗುವುದಿಲ್ಲ ಈಗ ಬೆಲ್ಲ ಇದೆ ಅದನ್ನು ಗುಡ ಅಂತ ನಾನು ಹೇಳಿದೆ ಇನ್ನಬ್ಬ ಬದನ ಬೆಲ್ಲ ಅಂತ ಹೇಳಿದ ಅವರು ಬೆಲ್ಲ ಹೇಳಿದ್ರೆ ಸಿಹಿ ಇಲ್ಲ ಸಂಸ್ಕೃತದಲ್ಲಿ ಹೇಳಿದ್ದು ಮಾತ್ರ ಸಿಹಿ ಅಂತ ಎಲ್ಲಿಯಾದರೂ ಉಂಟಾ ಗುಡ ಯಾವ ಭಾಷೆಯಲ್ಲಿ ಹೇಳಿದ್ರು ಸಿಹಿ ಸಿಹೇ ಅದು ಅದು ಸಂಸ್ಕೃತದಲ್ಲಿಯೂ ಸಿಹಿ ಕನ್ನಡದಲ್ಲಿಯೂ ಸಿಹಿ ಅದರಿಂದ ಅದು ಸಂಸ್ಕೃತ ಕನ್ನಡಕ್ಕಾದ ಕೂಡಲೇ ಅದರ ಗುಣಧರ್ಮಗಳು ಬದಲಾವಣೆ ಆಗುವುದಿಲ್ಲ ಭಗವಂತನ ಗುಣಧರ್ಮಗಳನ್ನು ಯಾವುದೇ ಭಾಷೆಯಲ್ಲಿ ಹೇಳಿ ಆ ಗುಣಧರ್ಮಗಳಿಗೆ ಪರಿವರ್ತನೆ ಆಗುವುದಿಲ್ಲ ಗುಣಧರ್ಮಗಳು ಹಾಗೇ ಉಳಿದಿರುತ್ತದೆ ಅದನ್ನು ದಾಸರು ಹೇಳಿದರು ಆದರ್ಶವ ಘಟಾಕ್ಷ ಭಾಷಾಭೇದಿಂದ ಕರೆದ ಅದನ್ನು ಆದರ್ಶ ಅಂತ ಕರೆದಿಲ್ಲ ದರ್ಪಣ ಅಂತ ಕರೆದಿಲ್ಲ ಮುಖದ ಅಂತ ಕರೆದಿಲ್ಲ ಅದನ್ನು ಅವನು ಕನ್ನಡಿ ಅಂತ ಕರೆದ ಭಾಷಾಭೇದದಿಂದಲೇ ಕರೆಯಲು ಅದನ್ನು ನಿಷೇಧಗೈದರೂ ಅವಲೋಚಿಸದೆ ಬಿಡುವರೆ ವಿವೇಕಿಗಳು ಅದನ್ನು ನಿಷೇಧ ಮಾಡಿದ್ದಾರೆ ಅಂತ ಅದು ಕನ್ನಡದಲ್ಲಿ ಹೇಳಿದ್ದು ಅಂತ ವಿವೇಕಿಗಳು ಅದನ್ನು ಬಿಸಾಡ್ತಾರ ಕನ್ನಡದಲ್ಲಿ ಹೇಳಿದ ಕೂಡಲೇ ಕನ್ನಡಿಯನ್ನು ಯಾರು ಬಿಸಾಡುವುದಿಲ್ಲ ಯಾಕಂದ್ರೆ ಕನ್ನಡಿಯ ಉಪಯೋಗ ಅವರಿಗೆ ಗೊತ್ತಿದೆ ವಿವೇಕಿಗಳು ವಿವೇಕದ ಕಣ್ಣು ಇರುವವರು ಇವಾಗಟಾಕ್ಷ ವಿವೇಕದ ಕಣ್ಣು ಇಳಿದಿದ್ದವ ಕುರುಡ ವಿವೇಕದ ಕಣ್ಣಿಳಿದಿದ್ದ ಕುರುಡ ಬೇಕಾದ್ರೆ ಬಿಸಾಡಲಿ ವಿವೇಕದ ಕಣ್ಣಿರ್ತಕ್ಕಂಥವರು ಕನ್ನಡದ ಈ ಶಾಸ್ತ್ರವನ್ನು ಬೀಸಾಡುವುದಿಲ್ಲ ಮಾಧವನ ಗುಣ ಪೇಳುವ ಪ್ರಾಕೃತವಾದರೇನು ಸರಿ ಮಾದವನ ಗುಣ ಇದು ಒಳ್ಳೆಯ ಶಬ್ದವನ್ನು ಬೆಳೆಸ್ತಾರೆ ಮಾಧವನ ಗುಣಗಳನ್ನು ಹೇಳುವ ಕಾವ್ಯ ಇದು ಮಾಧವ ಮಾ ಅಂದ್ರೆ ಫಪ್ತ ಶಿವಾಸು ಮಾತೃಶು ಎಲ್ಲ ಶಾಸ್ತ್ರ ಗ್ರಂಥಗಳು ಮಾ ಅಂದ್ರೆ ಮಾಧವ ಅಂತಂದ್ರೆ ಸಕಲ ಶಾಸ್ತ್ರಗಳ ಜ್ಞಾನಕ್ಕೆ ದವ ಪತಿಯಾದವ ಸಕಲ ಶಾಸ್ತ್ರಗಳಲ್ಲಿ ಹೇಳ್ಬೇಕಂತಹ ಗುಣಗಳಿಗೆ ಅಧಿಪತಿಯಾದವ ಅಂತಹ ಮಾಧವನಿಗೆ ಇದು ಬೇಕಾಗಿರತಕ್ಕಂಥದ್ದು ಯಾವ ಶಬ್ದನೂ ಆಗತ್ತೆ ಅವನಿಗೆ ಮಾ ರವ ಅವನಿಗೆ ನಿಷೇಧ ಉಂಟಲ್ಲ ಅದರ ಅಧಿಪತಿ ಅವ ಯಾವುದು ನಿಷೇಧ ಮಾಡಬೇಕು ಯಾವುದು ನಿಷೇಧ ಮಾಡಬಾರದು ಅದನ್ನು ಒಲೆಯ ಅವ ಹಾಗಾಗಿ ಭಾಷೆಯನ್ನು ನಿಷೇಧ ಮಾಡಿಲ್ಲ ಮಾ ಅವನು ಜ್ಞಾನದ ಅಧಿಪತಿಯಾಗಿರತಕ್ಕಂಥವನವನು ಸಕಲ ಭಾಷೆಗಳಿಂದ ಬರತಕ್ಕಂತಹ ಜ್ಞಾನ ಆದರೆ ಸರಿ ಅದು ಯಥಾರ್ಥ ಜ್ಞಾನ ಆದರೆ ಸರಿ ಅದಕ್ಕೆ ಅವನು ಇಷ್ಟಪಡ್ತಾನೆ ಮೆಚ್ಚಿ ನಮ್ಮ ಜೊತೆಗೆ ಬರ್ತಾನೆ ಮಾಧವ ಅಂದ್ರೆ ತತ್ವಜ್ಞಾನದ ಗಂಡಾವ ಅವ ತತ್ವಜ್ಞಾನದ ಯಜಮಾನ ಅವ ತತ್ವಜ್ಞಾನಕ್ಕೆ ಪ್ರಾಣಿಗ್ರಹಣ ಮಾಡಿದವ ಅವ್ರೆ ತತ್ವಜ್ಞಾನದ ಕೆಣ್ಣು ಅದು ಕನ್ನಡ ಭಾಷೆನೂ ಆಗಬಹುದು ತತ್ವಜ್ಞಾನದ ಹುಡುಗಿ ಅದು ಸಂಸ್ಕೃತ ಭಾಷೆನೂ ಆಗಬಹುದು ಮಾಧವ ಕೈ ಹಿಡಿದು ಉದ್ಧಾರ ಮಾಡ್ತಾನೆ ಮಾಧವ ಮಾಧವನ ಗುಣ ಕೇಳುವ ಪ್ರಾಕೃತವಾದರೆಯೂ ಸರಿಯೇ ಅದು ಪ್ರಾಕೃತ ಆದರೆ ಸಂಸ್ಕೃತ ಪ್ರಾಕೃತ ಅಂತ ಆ ಶಬ್ದ ಹಾಗಿದೆ ಅದು ಪ್ರಾಕೃತ ಅಂದ್ರೆ ವಿಕೃತ ಅಂತ ಅರ್ಥ ಅಂದ್ರೆ ಪ್ರಕೃತಿ ಮತ್ತೊಂದಿದ್ರೆ ಇದು ಪ್ರಾಕೃತ ಆಯಿತು ಇದಕ್ಕೆ ಪ್ರಕೃತಿ ಮೂಲ ಮತ್ತೊಂದಿದೆ ಸಂಸ್ಕೃತಕ್ಕೆ ಮತ್ತೊಂದು ಮೂಲ ಇಲ್ಲ ಅದು ಒರಿಜಿನಲ್ ಲ್ಯಾಂಗ್ವೇಜ್ ಸಂಸ್ಕೃತ ಮೃತ್ಕೇತೇವ ಸತ್ಯಂ ವಾಚಾರಂಬರಂ ವಿಕಾರೋ ನಾಮಧೇಯಂ ಮೃತ್ಕೇತೇವ ಸತ್ಯಂ ನಮ್ಮ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಮೃತ್ಕೇತೇವ ಸತ್ಯಂ ಅಂದ್ರೆ ಮೃತ್ಕಾ ಇತಿ ಎಮ ಇತಿ ಶಬ್ದ ಬಂದ್ರೆ ಅದು ಶಬ್ದ ಎಂಬ ಅರ್ಥವನ್ನು ಕೊಡ್ತಾನೆ ನಮ್ಮ ಭಾಷೆಯಲ್ಲೇ ಉಂಟದು ಅದೇ ಮಧ್ವಾಚಾರ್ಯ ಹೇಳಿದ್ದಲ್ಲ ನಮ್ಮ ಲೌಕಿಕ ಭಾಷೆಯಲ್ಲೇ ಉಂಟು ನಿಮ್ಗೆ ಉದಾಹರಣೆ ಕೊಡ್ತೇನೆ ನೋಡಿ ಸ್ವಲ್ಪ ಸೂಕ್ಷ್ಮ ಅಷ್ಟೇ ಇದು ಗೋವು ಇದೊಂದು ಶಬ್ದ ಅವ ಗೋವು ಎಂತ ಹೇಳಿದ ಎರಡು ಶಬ್ದಗಳಿಗೆ ವ್ಯತ್ಯಾಸ ಉಂಟು ನೋಡಿ ಸ್ವಲ್ಪ ತಲೆ ಹಾಕಿನಿ ಇದು ಗೋವು ಅಂತ ಒಂದು ಶಬ್ದ ಇದು ಗೋ ಗೋ ಇದು ದನ ಇದು ಗೋವು ಎಂದು ಹೇಳಿದ ಆಗ ಗೋ ಅಂದ್ರೆ ಗೋ ಅಲ್ಲ ಗೋ ಎಂಬ ಶಬ್ದ ಅಂತ ಅರ್ಥ ಇದು ಗೋವು ಎಂದು ಹೇಳಿದ ಗೋವು ಎಂದು ಹೇಳಿದ ಅಂದ್ರೆ ಗೋವು ಎಂಬುದು ಶಬ್ದ ಆಯ್ತು ಈಗ ಎಂದು ನಾವು ಹಾಕಿದರೆ ಆವಾಗ ಅರ್ಥ ಅಲ್ಲ ಅದು ಶಬ್ದ ಆಯ್ತು ಅದು ವಿತ್ ಪರಿವರ್ತನೆ ಇತಿಶಬ್ದ ಉಂಟಲ್ಲ ಅದು ಪರಿವರ್ತನೆ ಅದು ಮೀನಿಂಗ್ ಅನ್ನೇ ಚೇಂಜ್ ಮಾಡಿ ಬಿಡುತ್ತೆ ಏನು ಹೇಳಿದ ಗೋ ಅಂತ ಹೇಳಿದ ಗೋ ಶಬ್ದವನ್ನು ಪ್ರಯೋಗ ಮಾಡಿದ ಅಂತ ಅರ್ಥ ಗೋ ಎಂಬುದಕ್ಕೆ ಗೋ ಶಬ್ದ ಅಂತ ಅರ್ಥ ಇತಿ ಶಬ್ದ ಹಾಕಿದರೆ ಮೃತ್ವಿಕೆ ತೇವ ಸತ್ಯಂ ಮೃತ್ಕಾ ಯುತಿ ಅಂತ ಹಾಕಿದರೆ ಮೃತ್ಕಾ ಎಂಬ ಶಬ್ದ ಅಂತ ಅರ್ಥ ಆಯ್ತು ಮೃತ್ಕಾ ಎಂಬ ಶಬ್ದ ಅದು ಸತ್ಯ ಅಂತಾಯ್ತು ಮೃತ್ಕಾ ಯುತಿ ಅಂತ ಯಾವಾಗ ಹಾಕಿದರೆ ಮೃತ್ಕ ಎಂಬ ಶಬ್ದ ಅದು ಸತ್ಯ ಅದು ಸದಾತನ ಆಚಾರ್ಯಕ್ಕೆ ಒಳ್ಳೆಯ ವ್ಯಾಖ್ಯಾನವನ್ನು ಕೊಟ್ಟರು ಮೃತ್ಕಾ ಮೃತ್ಯಾದಿ ಸಂಸ್ಕೃತ ಶಬ್ದ ಇದು ನಿತ್ಯ ಅನಾದಿ ನಿತ್ಯ ಹೇಗೆ ಮೃತ್ಗೆ ಎಂಬ ಶಬ್ದ ಸಂಸ್ಕೃತ ಶಬ್ದ ಅನಾದಿ ನಿತ್ಯನೋ ಹಾಗೆ ನಮ್ಮ ಸ್ವಾಮಿ ಅನಾದಿ ನಿತ್ಯ ಎಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಶಬ್ದ ಹೇಗೆ ಮುಖ್ಯನೋ ಹಾಗೆ ಭಗವಂತ ಸಕಲ ಪದ ಅರ್ಥಗಳಲ್ಲಿ ಮುಖ್ಯವಾದ ದೃಷ್ಟಾಂತ ಕೊಡ್ಲಿಕ್ಕೆ ಅಲ್ಲಿ ಹೇಳಿದ್ದು ಅಂತ ಆಚಾರ್ಯರು ಬಹಳ ಸೊಗಸಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಆದ್ರಿಂದ ಮೂಲ ಯಾವುದು ಅಂದ್ರೆ ಸಂಸ್ಕೃತ ಭಾಷೆ ಇದನ್ನು ನಾವು ಎಂದೂ ಬಿಡಲಿಕ್ಕಿಲ್ಲ ಎಲ್ಲ ಭಾಷೆಗಳು ಕೂಡ ಅದರಿಂದ ಬಂದ ಪ್ರಾಕೃತಗಳು ಅದರಿಂದ ಬಂದದ್ದು ತೆಲುಗು ದೇಶಕ್ಕೂ ಬಂದರೂ ಇದೇ ಉಪನ್ಯಾಸ ಉಪನ್ಯಾಸ ಉತ್ತರ ಭಾರತಕ್ಕ ಹೋದ್ರು ಸಂಸ್ಕೃತ ಭಾಷೆ ಮೂಲ ಅಮೆರಿಕಕ್ಕೆ ಹೋದವರು ಹೀಗೇ ಹೇಳಬೇಕು ಮೂಲ ಯಾವುದಂದ್ರೆ ಸಂಸ್ಕೃತ ತದ್ಭವ ಅದು ಬೇರೆ ಭಾಷೆಗಳು ತತ್ಸಮ ತದ್ಭವ ಹೆಸರೇ ಹಾಗೆ ಹಾಗೆ ಸಂಸ್ಕೃತ ಭಾಷೆಯಿಂದ ಹುಟ್ಟಿಕೊಂಡು ಬಂದದ್ದು ಇದಕ್ಕೊಂದು ಭಾಷಾ ಟೇಬಲ್ ನಾವು ಮಾಡಿದ್ರೆ ಗೊತ್ತು ಯಾವ ಯಾವ ಶಬ್ದ ಮೂಲ ಯಾವ ಯಾವ ಶಬ್ದ ಮೂಲಿ ಯಾವುದರಿಂದ ಯಾವುದು ಬಂತು ನಾವೇ ಆಲೋಚನೆ ಮಾಡ್ಲಿಕ್ಕಾಗುತ್ತೆ ಇಂಗ್ಲಿಷ್ ಭಾಷೆಯನ್ನು ಒಂದು ಕಡೆ ಬರೆಯಬೇಕು ಸಂಸ್ಕೃತ ಶಬ್ದಗಳನ್ನು ಒಟ್ಟಿಗೆ ಬರೆದ್ರೆ ಅದು ಎಷ್ಟು ಚೆನ್ನಾಗಿದೆ ಫಾದರ್ ಪಿತೃ ಬೇರೆ ಉಪನ್ಯಾಸನೇ ಬೇರೆ ಆಗಿ ಹೀಗೆ ಒಂದು ಸಂಸ್ಕೃತ ಶಬ್ದ ಒಂದು ಕಡೆ ಇಂಗ್ಲಿಷ್ ಶಬ್ದ ಒಟ್ಟಿಗೆ ನಾವು ಬರೆದ್ರೆ ಸಂಸ್ಕೃತ ಅದಕ್ಕೆ ಹೇಗೆ ಮೂಲ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಕನ್ನಡದಲ್ಲಿ ಅಂತೂ ಹೆಚ್ಚಿನ ಶಬ್ದಗಳು ಸಂಸ್ಕೃತದ್ದೇ ಅದರಿಂದ ಸಂಸ್ಕೃತದ್ದೇ ಕೂಸೋದು ತೆಲುಗು ಭಾಷೆ ಅಂತೂ ಭಾರಿ ಸಾಮ್ಯ ಇದೆ ಎನ್ನ ಉದ್ಯೋಗಂ ಅಂತ ಕೇಳಬೇಕಂತೆ ನನಗ್ ಬಾರಿ ಖುಷಿ ಆಯ್ತು ಸಂಸ್ಕೃತದಲ್ಲಿ ಉದ್ಯೋಗ ಅದು ಅದು ಅಂತ ಸಂಸ್ಕೃತದ ಛಾಯೆ ಉಂಟು ಉದ್ಯೋಗಂಥ ಸಂಸ್ಕೃತ ಶಬ್ದ ಅಂತ ಬರಬೇಕು ಸಂಸ್ಕೃತ ಹಾಗಾಗಿ ಅದು ಕಲಾ ಪ್ರ ಕಲಾಪ್ರಭುತ್ವ ಶಾಲಾ ಸಂಸ್ಕೃತ ಶಬ್ದಗಳೇ ಕಾಲೇಜು ಅಂತ ಹಾಗಾಗಿ ಯಾವ ಭಾಷೆಗೆ ನಾವು ಹೋದ್ರೂ ಕೂಡ ಅದು ಸಂಸ್ಕೃತ ತುಂಬಿರ್ತದೆ ಅದರಲ್ಲಿ ಹಿಂದಿಯಲ್ಲಿ ಹೈ ಅಂತ ಹಾಕಿಬಿಟ್ರೆ ಸರಿ ಮತ್ತೆಲ್ಲ ಸಂಸ್ಕೃತನೇ ಹಾಗಾಗಿ ಹಿಂದಿ ಮಾತಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಅಂದ್ರೆ ಹೈ ಅಂತ ದನ ಒಡಿಸಲಿಕ್ಕೆ ಗೊತ್ತಿದ್ರೆ ಹಿಂದಿ ಮಾತಾಡಲಿಕ್ಕೆ ಸುಲಭ ಅದರಿಂದ ಎಲ್ಲಾ ಸಂಸ್ಕೃತ ಮೂಲ ಯಾವುದಂದ್ರೆ ಸಂಸ್ಕೃತ ಅದರಿಂದ ಜನ್ಯವಾದ್ದು ಎಲ್ಲಾ ಪ್ರಾಕೃತ ಭಾಷೆಗಳು ಈ ಕನ್ನಡ ಭಾಷೆ ಇದು ಪ್ರಾಕೃತ ಅದನ್ನು ದಾತರು ಹೇಳಿದ್ರು ನೋಡಿ ಅವ್ರು ಏನು ಅದರಲ್ಲಿ ಮುಚ್ಚಿ ಬರ ಇಲ್ಲ ಕನ್ನಡದಲ್ಲಿ ಹೇಳಲಿಕ್ಕೆ ಹೊರಟಾಗ ಕನ್ನಡವನ್ನೇ ದೊಡ್ದು ಸಂಸ್ಕೃತ ಸಿಕ್ಕದು ಹೀಗೆಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ ಸಂಸ್ಕೃತಕ್ಕೆ ಅಪಚಾರ ಮಾಡ್ಲಿಕ್ಕೆ ಹೋಗಿಲ್ಲ ಸಂಸ್ಕೃತದ ಮಹತ್ವವನ್ನು ಒಪ್ಪಿಕೊಂಡು ಕನ್ನಡಕ್ಕೆ ತಿರಸ್ಕಾರ ಮಾಡಬೇಡಿ ಭಾಷೆಗೆ ಸ್ವತಃ ಶ್ರೇಷ್ಠತ್ವ ಕನಿಷ್ಠತ್ವ ಅಲ್ಲ ಭಾಷೆಗೆ ವಿಷಯ ಪ್ರಯುಕ್ತವಾಗಿ ಮಹತ್ವ ಇದೆ ಅದನ್ನು ಒಪ್ಪಿಕೊಳ್ಳಿ ಸಹಜವಾಗಿ ಇಂತ ದಾಸರು ಪ್ರಾಕೃತ ಅಂತ ಪ್ರಕೃತಿ ಸಂಸ್ಕೃತ ಮೂಲ ಅಂತ ಒಪ್ಪಿಕೊಂಡು ಅದರಿಂದ ತದ್ಭವ ಹುಟ್ಟಿರತಕ್ಕಂಥ ಕನ್ನಡ ಅದರಿಂದ ಜಗನ್ನಹ ದಾಸರ ಈ ಹರಿಕತಾಮತ ಸ್ವಾನದಲ್ಲಿ ನೈಂಟಿ ಪರ್ಸೆಂಟ್ ಟೆನ್ ಸಂಸ್ಕೃತ ಶಬ್ದಗಳು ನೀವು ತೆಗೆದು ನೋಡಿ ಕೆಲವು ಮಾತ್ರ ಓಲ್ ಇಂತಹ ಕೆಲವು ಪ್ರತ್ಯಯಗಳು ಮಾತ್ರ ಅದು ಕನ್ನಡದ್ದು ಅದು ಮತ್ತೆ ಹಳೆ ಕನ್ನಡ ನಮ್ಮ ಕನ್ನಡದ್ದು ಅಲ್ಲದು ಹೀಗಾಗಿ ಅದು ಸಂಸ್ಕೃತ ಭೂ ಇಷ್ಟವಾದಂತಹ ಕೃತಿ ಅದಕ್ಕೆ ಅವರು ಬರದರು ಪ್ರಾಕೃತ ಇದರ ಪ್ರಕೃತಿ ಸಂಸ್ಕೃತ ಆದ್ರಿಂದ ಮೊದಲು ಹೇಳಿದ್ದವರು ಶುತ್ಯುಕ್ತ ವೇದದ್ದೇ ಶಬ್ದಗಳು ಸ್ಮೃತಿ ಪುರಾಣಗಳ ಶಬ್ದಗಳೇ ಇಲ್ಲಿರುವಂತಹದ್ದು ಆದ್ರಿಂದ ಇದು ಕನ್ನಡದ ಕ್ರಿಯಾಪದ ಇದೆ ಅಂತ ಇದನ್ನು ಬಿಸಾಡಬೇಡಿ ಮಾಧವನ ಗುಣ ಪೇಳುವ ಪ್ರಾಕೃತವಾದರೆಯೂ ಸರಿ ಕೇಳಿ ಪರಮಾಹ್ಲಾದ ಪಡದಿಪ್ಪರೆ ನಿರಂತರ ಬಲ್ಲ ಕೋವಿದರು ಇದನ್ನು ಓದಿ ಪರಮ ಆಹ್ಲಾದ ಅಂತ ಹೇಳಿದ್ರು ಬರೀ ಆಹ್ಲಾದ ಅಲ್ಲ ಪರಮ ಆಹ್ಲಾದ ಬಡದಿಪ್ಪರೆ ನಿರಂತರ ಬಲ್ಲ ಕೋವಿದರು ಶಬ್ದ ಸಾಕಾಗಲಿಲ್ಲ ಅವರಿಗೆ ಕೋವಿದರು ಸಾಕಾಗಲಿಲ್ಲ ಅವರಿಗೆ ಕೋವಿದರ ಹೊಸ ಅರ್ಥ ಹೇಳಿದೆ ಕಾವು ವಿದರು ಕೋವಿದರನ್ನು ಇದು ಬಲ್ಲ ಕೋವಿದರೂ ಚೆನ್ನಾಗಿ ಜ್ಞಾನಿಗಳಾಗಿರ್ತಕ್ಕವರು ಕೋವಿದರಲ್ಲಿ ಎರಡು ವಿಭಾಗ ಮಾಡಿದರು ಜಗನ್ನಾಥದಾಸರು ಬಾರದಿದ್ದ ಕೋವಿದರು ಬಲ್ಲ ಕೋವಿದರು ಎಂದು ಎರಡು ವಿಭಾಗ ಮಾಡಿದರು ಕೋವಿದರು ಅವರು ಬಾರದಿದ್ದ ಕೋವಿದರೂ ಇರ್ತಾರೆ ಅವರಿಗೆ ಶಬ್ದಾರ್ಥ ಜ್ಞಾನ ಇದೆ ಅಷ್ಟೇ ಆದರೆ ಅದರ ತಾತ್ಪರ್ಯ ಹೃದಯವನ್ನು ಗ್ರಹಿಸುವ ಶಕ್ತಿ ಇಲ್ಲ ಅವರು ಬಾರದಿಂದ ಗೋವಿದರು ಕೋವಿದರು ಬಲ್ಲ ಕೋವಿದರು ಅಂದರೆ ಅದರ ಭಾಷೆಯನ್ನು ಬಲ್ಲ ಮರ್ಮವನ್ನು ಚೆನ್ನಾಗಿ ತಿಳಿದ ಕೋವಿದರು ಇದನ್ನು ಬಿಡ್ತಾರ ಖಂಡಿತ ಇದನ್ನು ಉಪೇಕ್ಷೆ ಮಾಡುವುದಿಲ್ಲ ಇದರಲ್ಲಿ ಏನಿದೆ ಸಾರ ಅದನ್ನು ಖಂಡಿತವಾಗಿಯೂ ಕೂಡ ಗ್ರಹಿಸುತ್ತಾರೆ ಎಂತ ಇದನ್ನು ಒತ್ತಿ ಹೇಳಿದರು ಪ್ರಾರಂಭದಲ್ಲಿಯೂ ಕೂಡ ಇದೇ ಮಾತ್ರ ಹೇಳಿದ್ರು ಅದು ನೋವಿದೆ ಅದರಲ್ಲಿ ಇಂತ ನಾವು ಗಮನಿಸಬೇಕಾದ ಅಂಶ ಪ್ರಾರಂಭದಲ್ಲಿ ಕರುಣಾ ಸಂದಿಯಲ್ಲೇ ಬಂದಿದೆ ಈ ಮಾತು ಮಳೆಯ ನೀರು ಓಣಿಯಲು ಪರಿಯಲು ಬಳಸಲು ಊರೊಳಗಿದ್ದ ಜನರು ಹಾಜರವು ಹೆದ್ದರೆಗೊಡೆ ಮಜ್ಜನಪಾನ ಗೈದ ಪರು ಅದೇ ಅವ್ರು ಎಂತಹ ಉದಾಹರಣೆ ಕೊಟ್ಟರು ಅದೂ ಹೆರಣಿ ನೀರು ಈಗ ಹೈದರಾಬಾದ್ ಎಲ್ಲಿ ಹೋದರೂ ರಸ್ತೆ ರಿಪೇರಿ ಎಲ್ಲಿ ಹೋದ್ರೂ ಡ್ರೈನೇಜ್ ಬರ್ತಾ ಇದೆ ಮೇಲೆ ಆದರೆ ನದಿ ಇಲ್ಲ ಅಷ್ಟೇ ಉದಾಹರಣೆ ಕೊಡಲಿಕ್ಕೆ ಉತ್ತರ ಭಾರತಕ್ಕೆ ಹೋದ್ರೆ ಎರಡೂ ಉದಾಹರಣೆ ಕೊಡಲಿಕ್ಕಾಗುತ್ತೆ ಡ್ರೈನೇಜು ಬರ್ತಾ ಇದೆ ಆದ್ದರಿಂದ ಗಂಗಾ ನದಿಯು ಹರಿತಾ ಆ ರಸ್ತೆಯ ನೀರು ಡ್ರೈನೇಜ್ ನನ್ನ ಕೆಟ್ಟ ಶಬ್ದ ಅವರದ್ದು ರಸ್ತೆಯ ನೀರು ಅಂತ ಹೇಳ್ತಾರೆ ರಸ್ತೆಯಲ್ಲಿ ಹೋಗತಕ್ಕಂತಹ ನೀರು ಅದು ಗಂಗೆಗೆ ಸೇರಿತು ಅಂತ ಯಾರಾದರೂ ಸ್ನಾನ ಮಾಡದೇ ಇರ್ತಾರ ನಾವು ಕಾಶಿಗೆ ಹೋಗ್ಬೇಕು ರೀ ಕಾಶಿ ಅನ್ನೋದು ನೆನಪಿಸಬೇಕು ಅಹಂ ಕಾಶೀ ಗಮಿಷ್ಯಾಮಿ ಇತಿ ಬ್ರುವಾಣ ಕಾಶಿ ವಾತಫಲಂ ನಡೆಯಿತು ಅದಕ್ಕೆ ಅಲ್ಲಿ ಹೇಳುವಾಗ ಪುರಾಣಕಾರರು ಕಾಶಿಗೆ ಹೋಗಿ ಅಂತ ಹೇಳಿಲ್ಲ ಕಾಶಿಗೆ ಹೋಗ್ತೇನೆ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿದ್ರೆ ಕಾಶಿಗೆ ಹೋದ ಪುಣ್ಯ ಅಂತ ಹೇಳಿದ್ರು ತಿರುಪತಿಗೆ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿದ್ರೆ ಪುಣ್ಯ ಅಲ್ಲ ಪಾಪ ಬರುತ್ತೆ ಹೋಗಿದ್ರೆ ಯೋ ಶ್ರೀನಿವಾಸ ಮತ್ತೆ ಸಪರಿವಾರವಾಗಿ ನಾವು ಹೇಳ್ಕೊಂಡು ಹೋಗ್ತಾನೆ ವಿಶ್ವನಾಥ ಹಾಗಲ್ಲ ಅಹ್ ಕಾಶಿ ಗಮಿಷ್ಯಾನಿ ಗಮಿಷ್ಯಾನಿ ಗಮಿಷ್ಯಾನಿ ಇತಿ ಧ್ರುವಾಣ ಈಗ ಹೇಳಿದ್ರೆ ಸಾಕು ಕಾಶಿಯಲ್ಲಿ ವಾಸ ಮಾಡಿದ್ರೆ ಪುಣ್ಯ ಅಂತ ಪ್ರಾಶ ನನಗನ್ಸುತ್ತೀಗಿರ್ಬೋದ ಏನು ಅಂತ ಯಾಕೆಂದ್ರೆ ಕಾಶಿಗೆ ಹೋದ್ರೆ ಅಲ್ಲಿ ಸ್ನಾನ ಮಾಡಬೇಕಲ್ಲ ಒಂದು ಕಡೆಯಲ್ಲಿ ಎಲ್ಲ ಮನೆಯ ನೀರು ಅಲ್ಲಿಗೆ ಬರುದು ಮತ್ತೊಂದು ಕಡೆಯಲ್ಲಿ ಹರಿಶ್ಚಂದ್ರ ಘಾಟ್ ಎಲ್ಲ ಘಾಟಗಳು ಅಲ್ಲೇ ಇರುವುದು ಪಕ್ಕದಲ್ಲೇ ಇರುವುದು ನಮ್ಮ ಎದುರಿಗೆ ಆ ಅಲ್ಲಿ ಪೂರ್ತಿ ಸುಟ್ಟಿರುವುದಿಲ್ಲ ಯಾಕಂದ್ರೆ ಅಲ್ಲಿ ಇದ್ದರೆ ಇಬ್ರು ಸುಡುವಷ್ಟು ತಾಳ್ಮೆ ಇರುವುದಿಲ್ಲ ಅದೇ ಬಿಲ್ಲು ಪಾವತಿ ಮಾಡಿದ್ರು ಬೆಂಕಿ ಹಚ್ಚಿದ್ರು ಕಟ್ಟಿಗೆಯಲ್ಲಿ ಇಟ್ಟರು ಎಲ್ಲ ಹೋದ್ರು ಮನೆಗೆ ಓಡಿ ಇವಾಗ ಒಬ್ಬ ಮಾತ್ರ ಇರುವುದು ಅವನಿಗೆ ಅದೇ ಕಟ್ಟಿಗೆಯಲ್ಲಿ ಇನ್ನೇ ಬರೋಣ ಸುಡಬೇಕು ತೇಗದಾಯ್ತಾನೇನ ತೆಗೆದು ಅಮ್ಮ ಭಗೀರಥಿಯಲ್ಲಿ ಹಾಗೆ ತಾಯಿದ್ದಾಳೆ ತಗೊಳ್ಳಿಕ್ಕೆ ಅಂತ ಹಾಗೆ ಕಟ್ಟಿಗೆ ಉಳಿಯಿತು ಇನ್ನೊಂದು ಪಾರ್ಟಿ ಬಂತು ಅದೇ ಕಟ್ಟಿಗೆ ಹಾಕಿದ್ರೆ ಅದನ್ನೇ ಸುಟ್ಟಲ್ಲ ನಮ್ಮ ಎದುರಿಗೆ ಹೆಣ ಹಾಕ್ತಾರೆ ನಾವು ಅಲ್ಲೇ ಸ್ನಾನ ಮಾಡ್ತಾ ಇರ್ತೇವೆ ವಿಶ್ವನಾಥ ವಿಶ್ವನಾಥ ನಾವು ಕಣ್ಣು ಮುಚ್ಚಿ ಸ್ನಾನ ಮಾಡುವುದಲ್ಲೇ ಯಾಕೆಂದ್ರೆ ಪ್ರಶಾ ದಾಸ್ತರಿಗೆ ಅದು ಇಂತಹ ನೀರಿಗೆ ಅದು ರಸ್ತೆಯಲ್ಲಿ ಹರಿದ್ರೆ ನೀರು ನಾವು ಸ್ನಾನ ಮಾಡುವುದಿಲ್ಲ ಹೆಣ ಮುಟ್ಟಿದ ನೀರಾದ್ರೆ ಮುಟ್ಟುವುದಿಲ್ಲ ಅದೇ ಬಾಂಬಳೆಯ ಆಕಾಶದ ಗಂಗೆ ಅದಕ್ಕೆ ಬಿತ್ತು ಅಂತಂದ್ರೆ ಭಕ್ತಿಯಿಂದ ತನ್ನ ಕಾಶಿ ಎಂದು ಅದೇನು ಕಾಶಿ ಜಲ ತರುವುದೇನು ತಂದದನ್ನೆಲ್ರಿಗೂ ಹಂಚುವುದೇನು ಭಾರಿ ಭಾರಿ ಇದೆ ಅಂದ್ರೆ ರಸ್ತೆಯ ನೀರು ಕೊಳಕ್ಕಾಗಿದ್ರೂ ಕೂಡ ಅದು ಸೇರುವುದು ಅಂತ ಅದು ಮುಖ್ಯ ಸೇರಿದ್ದು ಅಂತ ಆ ದೊಡ್ಡದಕ್ಕೆ ಸೇರಿದಾಗ ಚಿಕ್ಕದು ತನ್ನ ಶಕ್ತಿಯನ್ನು ಕಳೆಕೊಂಡು ಒಂದು ಮಾತಂತೂ ಸತ್ಯ ನಾವು ಈ ಕಾಶಿಗೆ ಅಥವಾ ಗಂಗಾ ನದಿಗೆ ಇಷ್ಟೆಲ್ಲ ಕೊಳಕ ನೀರು ಬಿಡುತ್ತಾರೆ ಆದರೆ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಕಾಶಿಯಲ್ಲಿ ನೀರನ್ನು ಆದರೂ ಹೇಳ್ತಾರೆ ಈ ನೀರು ಇನ್ನು ಕಲುಷಿತ ಆಗಲಿಲ್ಲ ಇಷ್ಟು ರಾಶಿ ರಾಶಿ ಹೆಣಗಳು ಕೊಳಕ್ಕೆ ನೀರು ಬಿದ್ದರೂ ಕೂಡ ಈ ನೀರು ಕುಡಿಯಬಹುದು ಸ್ವಲ್ಪ ಆಟೆ ಹೋಗಿ ಕುಡಿಯಿರಿ ಎಂತ ಹೇಳ್ತಾರೆ ಸ್ವಲ್ಪ ಹೆಣ ಹೋಗುವ ದಾರಿ ಬಿಟ್ಟು ಆಟೆ ಕುಡಿಯಿರಿ ಅಂದ್ರೆ ಮಿಶ್ರಣ ಆದರೂ ನೀರು ಹಾಳಾಗಲಿಲ್ಲ ಅಂದ್ರೆ ಆ ಗಂಗದಲ್ಲಿರ್ತಕ್ಕಂತಹ ಶಕ್ತಿ ಎಷ್ಟಿದೆ ಅದು ಎರಡು ಅಂಶ ಲೌಕಿಕವಾಗಿ ನಾವು ಹೇಳುವುದಾದ್ರೆ ಹಿಮತ್ ಪರ್ವತದ ಗಿರಮೂರಿಕೆ ಔಷಧಗಳನ್ನು ಹೊತ್ತುಕೊಂಡು ಬಂದದ್ದು ಅಧ್ಯಾತ್ಮವಾಗಿ ಹೇಳೋದಾದ್ರೆ ಭಗವಂತನ ಪಾರೋಧಕರದು ಎರಡು ರೀತಿಯಲ್ಲಿಯೂ ಕೂಡ ಅದಕ್ಕೆ ಪಾವಿತ್ರ್ಯ ಇದೆ ಆ ಗಂಗೆಗೆ ಹಾಗಾಗಿ ನೀರನ್ನು ಕೆಡಿಸಲಿಕ್ಕೆ ಯಾರಿಗೂ ಆಗಲಿಲ್ಲ ಆದ್ರಿಂದ ರಸ್ತೆಯ ನೀರನ್ನು ಯಾರೂ ಮುಟ್ಟುವುದಿಲ್ಲ ಅದೇ ಗಂಗೆಗೆ ಹೋಗಿ ಸೇರಿದಾಗ ಅದನ್ನು ಯಾರೂ ಉಪೇಕ್ಷೆ ಮಾಡುವುದಿಲ್ಲ ಪಾತ್ರೆಯಲ್ಲಿ ತುಂಬಿ ಅಯ್ಯೋ ಭಕ್ತಿಯಿಂದ ಅದನ್ನು ತಂದು ಪೂಜೆ ಮಾಡಿ ಕೊನೆಗೂ ನಮ್ಗೆ ಹಾಕಬೇಕು ಅಂತ ಅಲ್ಲಿವರೆಗೆ ರಕ್ಷಣೆ ಮಾಡ್ತಾರೆ ಹಾಗೆಯೇ ದಾಸರು ಉದಾಹರಣೆ ಕೊಡ್ತಾ ನನ್ನ ಭಾಷೆ ಏನಾದರೆ ಏನು ಪಾಪ ದಿಷ್ಟು ನೋವಿದೆ ನೋಡಿದರೆ ನನ್ನ ಕನ್ನಡ ಭಾಷೆ ಆದರೆ ಏನು ನಾನು ಹೇಳಿದ್ದು ಎಲ್ಲಿ ಮುಟ್ಟಿಸಿದ್ದು ಎಲ್ಲಿ ತು ಎಡ್ರಾವುದು ನೀವು ಸ್ವಲ್ಪ ಗಮನಿಸಿ ಇದು ಹೇಳುವುದು ಭಗವಂತನ ಮಹಿಮೆಯನ್ನು ಹೋಗಿ ಸೇರುವುದು ಅದೇ ಆದ್ದರಿಂದ ಇದನ್ನು ಸ್ವೀಕರಿಸಿ ಇದು ಮತ್ತೆ ಟೀಕಾಕೃತ್ಪಾದರ ಮಾತು ಗಂಗಾ ಸಂಗೇನ ನೈರ್ಮಲ್ಯ ಲತ್ಯರ್ ಲಭ್ಯತೆ ಯಥ ವಾಸೋ ವಿಶುದ್ಧಿ ಸಿದ್ಧರ್ಥಂ ಸಂಗಮ್ಯಂತೆ ಗುರೋರ್ಗಿರಹ ನನ್ನ ಮಾತು ಸೇರುವುದು ಎಲ್ಲಿ ಅದನ್ನು ಗಮನಿಸಿ ಆಚಾರ್ಯರ ಮಾತಿನಲ್ಲಿ ಜ್ಞಾನಿಗಳ ಮಾತಿನಲ್ಲಿ ಆದ್ದರಿಂದ ಇದಕ್ಕೆ ಮಹತ್ವ ಕೊಡೆಯೇ ಅಂದರೆ ಜಗನ್ನಾಥ ದಾಸರು ಸರ್ವ ಮೂಲವನ್ನು ಮೂಲೆ ಪಾಲ್ ಮಾಡಲಿಲ್ಲ ಟೀಕಾ ಟಿಪ್ಪಣಿಗಳನ್ನು ಉಪೇಕ್ಷೆ ಅದನ್ನು ಇಟ್ಟುಕೊಂಡು ಅದರ ಆಧಾರದಲ್ಲಿ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ಯಾರನ್ನೂ ಉಪೇಕ್ಷೆ ಮಾಡಲಿಲ್ಲ ಅಲ್ಲಿಯೂ ಅವರು ನೋವನ್ನು ಹಂಚಿಕೊಂಡಿದ್ದಾರೆ ಪ್ರಾರಂಭದಲ್ಲಿ ಕೊನೆಗೂ ಈ ಮಾತು ಹೇಳ್ತಲೇ ಬರ್ತಾರೆ ಕನ್ನಡ ಕನ್ನಡ ಅಂತ ಕನ್ನಡದ ಕನ್ನಡಿ ಇಂತ ಕನ್ನಡಿಯನ್ನು ಉಪೇಕ್ಷೆ ಮಾಡುವವ ಹೇಗೆ ಗತಾಕ್ಷ ಕಣ್ಣಿದ್ದು ಕುರುಡ ಅದೇ ರೀತಿಯಾಗಿ ಇದನ್ನು ಕನ್ನಡ ಅಂತ ಈ ಕೃತಿಯನ್ನು ಉಪೇಕ್ಷೆ ಮಾಡಿದವ ಅದಕ್ಕಿಂತ ಮೂರ್ಖ ಅಂತ ತಮ್ಮ ನಮ್ಮ ಜೊತೆಗೆ ಹಂಚಿದ್ದಾರೆ ಬಲ್ಲ ಕೋವಿದರು ನಿರಂತರ ಬಡದಿಪ್ಪರೇ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದೇಶದಿ ತತ್ಕರನ ನಿಂದಿಸಲು ಕುಂದಹದೇ ದಿವಾಕರಗೆ ಎಂತ ಶಬ್ದ ಹೇಳ್ತಾರೆ ಆಕಾಶದಲ್ಲಿ ಸೂರ್ಯ ಉದಯಿಸಿದ ಕಳ್ಳನಿಗೆ ಎಲರ್ಜಿ ಸೂರ್ಯ ಅಂದ್ರೆ ಎಲರ್ಜಿ ಅಯ್ಯೋ ಸೂರ್ಯ ಉದಯಿಸಿದ ಅವನು ಪಾಪ ರಾತ್ರಿ ಇಡಿ ಪ್ರಯತ್ನ ಪಟ್ಟ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದಾನೆ ಅವನು ಒಂದು ಬ್ಯಾಂಕಿಗೋ ನಮ್ಮ ಮನೆಗೋ ಕಣ್ಣ ಹಾಕಿ ಅದನ್ನು ಕೊರೆದು ಒಳಗೆ ಪ್ರವೇಶ ಮಾಡಿ ಒಳಗಿದ್ದ ಬೆಳ್ಳಿ ಬಂಗಾರ ದುಡ್ಡು ದೋಚ್ಬೇಕು ಅವನು ಗಂಟೆ ಐದು ಮುಕ್ಕಾಲಾಯಿತು ಅರುಣೋದಯ ಪ್ರಾರಂಭ ಆಯ್ತು ಸೂರ್ಯ ಉದಯಿಸಲಿಕ್ಕೆ ಪ್ರಾರಂಭ ಮಾಡಿದ ಆಯ್ತು ಈ ಕಳ್ಳ ಬಯಲಿಕೆ ಪ್ರಾರಂಭ ಮಾಡಿದ ಏ ಸೂರ್ಯ ನೀನ್ ಎಂತ ವೇಸ್ಟ್ ನೀನು ಯಾಕೆ ಬಂದಿದ್ರಿ ಬಯಲಿಕೆ ಪ್ರಾರಂಭ ಮಾಡಿದ ಸೂರ್ಯನಿಗೆ ಎಲ್ಲಿಯಾದ್ರೂ ಬೇಜಾರಾಗತ್ತಾ ಕಳ್ಳ ಬೈದ ಅಂತ ತಸ್ಕರ ಬೈದ ದರೋಡಕಾರ ಸೂರ್ಯನಿಗೆ ಇಂತಿಷ್ಟೂ ಕುಂದಿಲ್ಲ ಅವನ ಬೆಳಕಿಗೆ ಏನೂ ತೊಂದರೆ ಆಗುವುದಿಲ್ಲ ಯೋಗ್ಯರು ಆ ದಿವಾಕರಣ ಬೆಳಕನ್ನು ಉಪಯೋಗ ಮಾಡಿಕೊಂಡ್ರು ಆರಾಮವಾಗಿದ್ದಾರೆ ಅದರ ಪ್ರಯೋಜನ ಆಯಿತು ಸೂರ್ಯನು ಆರಾಮವಾಗಿರ್ತಾರೆ ಹಾಗೆ ಹರಿಕತಾಥ ತಾರವನ್ನು ನೀವು ಎಷ್ಟೇ ಬೈರಿ ಸೂರ್ಯನನ್ನು ಬೈದ ಹಾಗೆ ಅಂತ ಅದರ ಧ್ವನಿವೆ ಇದರಲ್ಲಿ ಟೀಕಾಕೃತ್ವಾದರೂ ಒಂದು ಕಡೆ ಹೇಳ್ತಾರೆ ಅವರು ಮದುವನ ಸರಸ್ವತಿ ಇಂತ ಒಬ್ಬ ಬಾರಿ ಟಿಪ್ಪಣಿಕಾರ ಅದ್ವೈತಿಗಳಲ್ಲಿ ಅದು ಬೈತಾ ಬೈತಾ ಮಧ್ವಾಚಾರ್ಯ ಏನು ಬೈತಾನೆ ಅಂತಂದ್ರೆ ಈ ವಾಚ್ಯತ್ವ ಅವಾಚ್ಯತ್ವದ ಬಗ್ಗೆ ಚರ್ಚೆ ಬಂತು ಅವರು ಶಬ್ದ ವಾಚ್ಯನೇ ಅಲ್ಲ ಅಂತ ಹೇಳೋದು ಯಾವ ಶಬ್ದಕ್ಕೂ ಮುಖ್ಯ ಅರ್ಥ ದೇವರಲ್ಲ ಅಂತ ನಮ್ಮ ಮಧ್ವಾಚಾರ್ಯರ ಸಿದ್ಧಾಂತ ಸಕಲ ಶಬ್ದಗಳದ್ದು ಮುಖ್ಯ ಅರ್ಥ ಭಗವಂತ ಎಷ್ಟು ಅಜ ಗಜ ಎಷ್ಟು ಅದಕ್ಕಿಂತ ದೊಡ್ಡ ಅಂತರ ಆ ಭಾಷೆಗೂ ಈ ಭಾಷ್ಯ ಅವ ಹೇಳಿದ ನೋಡಿ ಬೆಲ್ಲದ ಸಿಹಿ ಇದೆ ಎಲ್ಲವೂ ವಾಚ್ಯ ಅಂತ ನೀವು ಹೇಳ್ತಿರಲ್ಲ ಪ್ರತಿಯೊಂದೂ ವಾಚ್ಯ ವಾಚ್ಯವ ಶಬ್ದವೂ ಇರಲೇಬೇಕು ಅರ್ಥ ಇದ್ದ ಮೇಲೆ ಶಬ್ದ ಇರಲೇಬೇಕು ಅಂತ ಅರ್ಥ ಇದ್ದ ಮೇಲೆ ಶಬ್ದ ಇರಬೇಕು ಅಂತ ನೀವು ಹೇಳಿದ್ರೆ ಅಂದರೆ ಅಶಕ್ತವಾದ ಅವಾಚಕವಾದ ಪದ ಇಲ್ಲ ಅಂತ ನೀವು ಹೇಳಿದರೆ ಬೆಲ್ಲದ ಸಿಹಿ ಇದೆ ಅದನ್ನು ಹೇಳಲಿಕ್ಕೆ ಏನು ಶಬ್ದ ಇದೆ ಅಂತ ಕೇಳಿದ ಕಬ್ಬಿನ ಸಿಹಿಯ ಇದೆ ಅದನ್ನು ಹೇಳಲಿಕ್ಕೆ ಏನು ಶಬ್ದ ಇದೆ ಹಾಲು ಸಿಹಿಯಾಗಿದೆ ಅದನ್ನು ಹೇಳುವ ಶಬ್ದ ಯಾವುದು ನಮ್ಮಲ್ಲಿ ಒಂದೇ ಶಬ್ದ ಹಾಲು ಎಷ್ಟು ಸಿಹಿ ಮೊಸರು ಎಷ್ಟು ಸಿಹಿ ಎಲ್ಲ ಸಿಹಿ ಸಿಹಿ ಸಿಹಿ ಶಬ್ದ ಮೊಸರು ಸಿಹಿ ಆಗಿದೆ ಪಾಯಸದ ಸಿಹಿ ಅಲ್ಲ ಅದು ಕುಡಿಯಲಿಕ್ಕೆ ಸಾಧ್ಯ ಇಲ್ಲ ಮೊಸರಿನ ಸಿಹಿ ಬೇರೆ ಪಾಯಸದ ಸಿಹಿ ಬೇರೆ ಸಕ್ಕರೆಯ ಸಿಹಿ ಬೇರೆ ಎಲ್ಲವೂ ಸಿಹಿ ಆದರೆ ಅವ್ರು ಹೇಳಿದ ಶಬ್ದ ಇದನ್ನು ಆದರೆ ಶಬ್ದ ಮಾತ್ರ ಬೇರೆ ಬೇರೆ ಇಲ್ಲ ಸಿಹಿ ಇಂತ ಒಂದೇ ಶಬ್ದ ಹೇಳ್ತೇವೆ ಮೊಸರಿನ ಸಿಹಿ ಕಬ್ಬಿನ ಸಿಹಿ ಬೆಲ್ಲದ ಎಲ್ಲ ಬೇರೆ ಬೇರೆ ಬೇರೆ ಇದ್ರೂ ಕೂಡ ಒಂದೇ ಸಿಹಿ ಶಬ್ದದಿಂದ ನಾವು ಹೇಗೆ ಬೇರೆ ಬೇರೆ ಶಬ್ದ ಇಲ್ಲ ಅಂತ ಹೇಳಿ ಸುಮ್ಮನೆ ಇರಬಹುದಲ್ಲ ನಾನು ನೋಡಿ ಏನು ಎಷ್ಟು ಬರೀತಾರೆ ಅಂದರೆ ಸರಸ್ವತ್ಯ ಅಭಿವಕ್ತು ನ ಶಕ್ಯತೆ ಬೇರೆ ಬೇರೆ ಶಬ್ದವನ್ನು ಹೇಳಲಿಕ್ಕೆ ಸರಸ್ವತಿ ದೇವಿಗೂ ಹೇಳಲಿಕ್ಕೆ ಬರುವುದಿಲ್ಲ ಟೀಕಾಚಾರ್ಯರಿಗೆ ಈ ಶಬ್ದ ಸಿಕ್ಕಿರ್ತರಿಗೆ ಅವರು ಹೇಳಿದರು ಪಾಪಾ ನಮ್ಮ ಮಧ್ವಾಚಾರ್ಯರು ಹೇಳಿದ್ದಾರೆ ನೋಡ್ಲಿಲ್ಲ ಅವನು ವಿಷದ ಕ್ಷೀರ ಮಾಧುರ್ಯ ಹಾಲಿನ ಅಂತ ಕರೀತಾರೆ ಗುಳತ್ಯ ತೀಕ್ಷ್ಣಕಂ ಕಬ್ಬಿನ ತೀಕ್ಷ್ಣಕ ಅಂತ ಕರೀತಾರೆ ನಿರ್ಹಾರ ಸಿ ಎನ್ನು ಹೇಳದಕ್ಕ ಬೇರೆ ಬೇರೆ ಶಬ್ದಗಳಿವೆ ಅದು ಮಧ್ವಾಚಾರ್ಯರಿಗೆ ಗೊತ್ತು ಅಲ್ವಾ ದಿವಸ ಏನಲ್ವಾ ಮಧ್ವಾಚಾರ್ಯರು ಬೀಮಸೇನಾ ವಿರಾಟ ಪರ್ವದಲ್ಲಿ ಅಡಿಗೆ ಮನೆಯಲ್ಲಿ ಇದ್ದಾವ ಅಲ್ವಾ ಅದರಿಂದ ಪಾಕಶಾಸ್ತ್ರ ವಿಶಾಲದ ಅಲ್ವಾ ಎಲ್ಲ ಶಾಸ್ತ್ರ ಗೊತ್ತವರಿಗೆ ಆದ್ರಿಂದ ಬೆಲ್ಲ ಪರಮಾನ್ನ ಎಲ್ಲ ಗೊತ್ತವರಿಗೆ ಸಿಹಿಶ್ದ ಡಿಕ್ಷನರಿ ಎಲ್ಲ ಸರಸ್ವತಿಯ ಗಂಡ ಯಜಮಾನ ಅವರಿಗೆ ಗೊತ್ತಿರಿದ್ದ ಶಬ್ದ ಯಾವುದು ಅದರಿಂದ ಪದ್ಮಸೇನ ಸರಸ್ವತಿಗಿಂತ ಮುಂಚೆ ಇದ್ದವರು ಆಚಾರ್ಯ ಮತ್ತು ಅವರು ಬರೆದಿಟ್ಟಿದ್ದಾರೆ ಟೀಕಾಚಾರ್ಯರು ಹೇಳಿದರು ಅಪ ಸರ್ವ ಮೂಲ ಗ್ರಂಥ ಓದು ಎಲ್ಲ ಉಂಟು ಆಚಾರ್ಯರು ಹೇಳಿದ್ದಾರೆ ಸುಮ್ಮನೆ ನೀನು ಸರಸ್ವತ್ಯ ಅಭಿಭಕ್ತವನ್ನ ಶಕ್ಯತೆ ಅಂತ ಹೇಳಿದ್ಯಲ್ವಾ ಅದು ಯಾಕೆ ಗೊತ್ತೋ ಸ್ವಲ್ಪ ಪಾತ ಮಾಡಿದ್ದು ಕಡಿಮೆ ಆಗಿದೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ನೀನು ಹೇಳಿದ್ರು ಅಂತ ತಿಳ್ತಾರೆ ಸರಸ್ವತ್ಯ ಅದು ನಿಂದೆ ಮಾಡಲಿ ಮಾಡಿದ್ದು ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ ಇವರು ಇದು ಕರಿಗತಾಪದ ಸಾರವನ್ನು ನೀವು ನಿಂದೆ ಮಾಡಿದ್ದಲ್ಲ ಇದು ಬಾಸ್ಕರ ಒಬ್ಬ ಸೂರ್ಯನನ್ನು ತಸ್ಕರ ಹೇಗೆ ನಿಂದೆ ಮಾಡಿದ ಹಾಗೆ ನೀವು ನಿಂದೆ ಮಾಡಿದರೆ ನನ್ನನ್ನು ನಿಂದೆ ಮಾಡಿದ್ದಲ್ಲ ಇದು ಆಚಾರ್ಯರ ಗ್ರಂಥವನ್ನೇ ನಿಂದೆ ಮಾಡಿದ ಹಾಗೆ ಭಾಸ್ಕರ ನನ್ನ ನಿಂದೆ ಮಾಡಿ ಅದರ ಪಾಪವನ್ನು ಕಟ್ಟಿಕೊಂಡದ್ದು ನಿಮಗೆ ಬಂತು ಲಾಭ ಅಂತ ದಾಸರು ಹೇಳ್ತಾರೆ ನಿಂದಿಸಲು ಕುಂದಗದೆ ದಿವಾಕರಗೆ ಸಂಸ್ಕೃತ ವಿದಲ್ಲೆಂದು ಕುಹಕ ತಿರಸ್ಕರಿಸಲೇನು ಒಬ್ಬ ಕುಹಕ ತಿರಸ್ಕರಿಸಿದ್ರೆ ನನಗೇನಾಗುತ್ತೆ ಇದು ಸಂಸ್ಕೃತ ಇದಲ್ಲ ಸಂಸ್ಕೃತ ಇದಲ್ಲ ಇದರಿಂದ ಏನಾಯಿತು ಸಂಸ್ಕೃತ ಇದಲ್ಲ ಅಲ್ಲ ಅಂತ ಕೂತ್ಕೋ ಸಾವಿರ ಸಲ ಜಪ ಮಾಡು ಒಂದು ಗಾಯತ್ರಿ ಜಪ ಮಾಡಿದ್ರು ಪುಣ್ಯ ಇರ್ತಿತ್ತು ಸಂಸ್ಕೃತ ಇದಲ್ಲ ಅಂದ ನಿಮ್ಗೆ ಏನು ನಾನು ಹೌದು ಅಂತ ಹೇಳಿದ್ದೇನೆ ಸಂಸ್ಕೃತ ಯಾಕಲ್ಲ ಇದು ಏನು ನೋಡಿ ಎಲ್ಲ ಶಬ್ದ ನೀವು ತೆಗೆದು ನೋಡಿ ಭಾಸ್ಕರ ಮಂಡಲವ ಖಂಡು ವರ್ಬ್ ಮಾತ್ರ ಕನ್ನಡದ ನಮಸ್ಕರಿಸಿ ಈ ವರ್ಬ್ ಮತ್ತೆ ಸಂಸ್ಕೃತದ್ದೇ ಮೋಧಿಸದೆ ದೇಶದಿ ತಸ್ಕರಣ ನಿಂದಿಸಲು ನಿಂದೆ ಇದು ಸಂಸ್ಕೃತ ಶಬ್ದವೇ ದಿವಾಕರಗೆ ಎಲ್ಲ ಸಂಸ್ಕೃತ ಶಬ್ದಗಳೇ ಒಂದೊಂದು ವರ್ಬ ಬಿಟ್ಟರೆ ಕ್ರಿಯಾಪದ ಬಿಟ್ಟರೆ ಮತ್ತೆಲ್ಲ ಸಂಸ್ಕೃತ ಶಬ್ದಗಳೇ ಇರು ನೀನು ಬರೆದ್ರೆ ನನಗೇನು ಏನ್ ತೊಂದರೆ ಇಲ್ಲ ನಿನಗೆ ಲಾಸ್ ಅಷ್ಟೇ ಹೇಳಿ ಪತಿತನ ಎಷ್ಟು ಬೈತಾರೆ ಅಂತಂದ್ರೆ ಪತಿತನ ಕಪಾಲದೋಡು ಭಾಗೀರಥಿಯ ಜಲವಿರೆ ಹೇಗೆ ವನಿಸುರೇ ಅಂತು ನೋಡಿ ಎಷ್ಟು ಅಂತಂದ್ರೆ ಈಗ ಇದು ಕನ್ನಡ ಭಾಷೆ ದೇವರ ಮಹಿಮೆಯನ್ನು ಹೇಳುವಂತದ್ದು ಆದರೂ ಬೇಡ ಅಂತ ನೀವು ವಿಚಾರತೀರಿ ಸಂಸ್ಕೃತದಲ್ಲಿ ಗ್ರಂಥಗಳಿವೆ ಕಾವ್ಯಗಳು ಬೇಕಾದಷ್ಟುಂಟು ಕ ವಾತ್ಯಾಯನ ಶಾಸ್ತ್ರ ಅಂತ ಇದೆ ಸಂಸ್ಕೃತದಲ್ಲಿ ಯಾವುದು ಇಲ್ಲ ಅದು ಇಲ್ಲವೇ ಇಲ್ರಿ ಎಲ್ಲ ಈ ಕಾಮಶಾಸ್ತ್ರ ಇರುವುದೇ ಸಂಸ್ಕೃತದಲ್ಲಿ ಇದೆ ಅಂತ ಅಂತ ಬರೆದಿದ್ದಾನೆ ಅದು ಇಡೀ ವಾ ಕಾಮನಿಗೆ ಸಂಬಂಧಪಟ್ಟ ಕಾಮಶಾಸ್ತ್ರ ಅದು ಪೂರ್ತಿ ಕಾಮಶಾಸ್ತ್ರವೇ ಇರುತ್ತೆ ಜಗನ್ನಾಥ ದಾಸಿದ್ರು ಹಾಗಾದ್ರೆ ನೀವು ಸಂಸ್ಕೃತದಲ್ಲಿನೇ ವಾಸ್ತಾಯನ ಸೂತ್ರವನ್ನು ಪಾರಾಯಣ ಮಾಡೋದಿತ್ಯ ಅಂತ ಸಂಸ್ಕೃತ ಸಂಸ್ಕೃತ ಅಂತ ಕಷ್ಟದಲ್ಲಿ ಹೇಳಿದ್ರು ಶಾಸ್ತ್ರ ನಿಮಗೆ ಬೇಡ ಹಾಗಾದ್ರೆ ಸಂಸ್ಕೃತದಲ್ಲಿ ಹೇಳಿದ್ರೆ ವಾಸ್ತಾಯನ ಶಾಸ್ತ್ರ ನಿನಗೆ ಹಿಡಿಸ್ತಾ ಒಬ್ಬ ಪತಿತ ಅವನ ಕಪಾಲ ಅವರಿಗೆ ಸಿಟ್ಟು ಹೊಂದಿದೆ ಅವರಿಗೆ ಅಂತ ಗೊತ್ತಾಗುತ್ತೆ ಒಬ್ಬ ಪತಿತ ಅವನು ಸತ್ತ ಸತ್ತ ಮೇಲೆ ತಲೆ ಬಿರುಡೆ ಎಂದು ಕಪಾಲ ಆ ಕಪಾಲದ ಒಳಗೆ ಭಾಗಿರಥಿಯ ಜಲವಿದೆ ಒಂದು ಭಾಗಿರಥಿಯನ್ನು ಹಾಕಿದ್ರೆ ಆಚಾರ್ಯ ತಕೊಳ್ತೀರಾ ಅಂತ ಹೇಳುದನ್ನು ತಗೊಳ್ತೀರಾ ನೀವು ಭಾಗಿರಥಿ ಇರಬಹುದು ಬೇಕಿದ್ರೆ ಪತಿತನ ಕಪಾಲದ ಒಳಗೆ ಹಾಕಿದ್ರೆ ಅದನ್ನ ಸ್ವೀಕಾರ ಮಾಡಲಿಕ್ಕಾಗುವುದಿಲ್ಲ ಹಾಗೆಯೇ ಲೌಕಿಕವಾದ ಭಗವಂತನ ತತ್ವಜ್ಞಾನಕ್ಕೆ ಅತ್ಯಂತ ವಿರೋಧಿಯಾದ ನಾಸ್ತಿವಾದ ಅಥವಾ ಕಾಮುಕತನದ ಮಾತನ್ನು ವಿವರಣೆ ಮಾಡುವ ಸಂಸ್ಕೃತ ಶಬ್ದ ಇದ್ರೆ ಅದನ್ನು ಸ್ವೀಕಾರ ಮಾಡ್ತೀರಾ ಪತಿತನ ಕಪಾಳದೊಳಗಿರತಕ್ಕಂತಹ ಭಾಗೀರಥಿಯನ್ನು ಉಪೇಕ್ಷೆ ಮಾಡಿದ ಹಾಗೆ ಇಂತಹ ಕೆಟ್ಟ ವಿಷಯವನ್ನು ಒಳಗೊಂಡ ಬಾ ಅದು ಸಂಸ್ಕೃತ ಶಬ್ದ ಆದರೂ ತೆಗೆದು ಬಿಸಾಡುವುದೇ ಅಂತ ದಾಸರ ಹೇಳಿದರು ನೀವು ಕನ್ನಡಕ್ಕೆ ನೀವು ಬೈದರೆ ಸಂಸ್ಕೃತಕ್ಕೂ ಅಷ್ಟೇ ಹಾಗಾದ್ರೆ ಸಂಸ್ಕೃತಕ್ಕೆ ಮಹತ್ವ ಯಾವಾಗ ಸಂಸ್ಕೃತ ಆದಾಗ ಮಾತ್ರ ಯಾವುದು ಸಂಸ್ಕೃತವಾಗುವುದು ಸಮ್ಯಕ್ ಯಾವಾಗ ಆಗುತ್ತೆ ಭಗವಂತನ ಮಹಿಮೆಯನ್ನು ಬಿತ್ತರಿಸಿದರೆ ಮಾತ್ರ ಕಾವ್ಯಾಲಾಪಂಚೇತ್ ಕಾವ್ಯ ಆಲಾಪವನ್ನು ಬಿಡಬೇಕು ಅಂತ ಹೇಳಿದರು ಅದೇ ಮಹತ್ವ ಯಾವಾಗ ಬರುವುದು ರಾಜರಾಜೇಶ್ವರ ತೀರ್ಥರು ಮಂಗಳಾಷ್ಟಕ ಮಾಡ್ತಾರೆ ಆ ಮಂಗಳಾಷ್ಟಕ ಮಾಡುವಾಗ ಕಾವ್ಯಾಲಂ ನೀತಿ ನಾಟಕಯುತ ವಿಷ್ಣೋ ಗುಣವನ್ನು ವಿಷ್ಣು ಪ್ರತಿಪಾದನಾ ಪರಾಹುರುವಂತ ನೋ ಅದು ನಾಟಕ ಇರಲಿ ನೀತಿ ಇರ್ಲಿ ಏನೇ ಇರಲಿ ವೇದಾಸೋಪನಿಷತ್ ಗಣಾಚ್ಛ ಎಲ್ಲ ಯಾವುದೇ ಇರಲಿ ಅದು ಭಗವಂತನ ಮಹಿಮೆಯನ್ನು ಬಿತ್ತರಿಸುವುದರಿಂದ ವಿಷ್ಣುರ್ ಗುಣನಾಮಕೀರ್ತನ ಪರಾಹ ಭಗವಂತನ ಗುಣವನ್ನು ಪ್ರತಿಪಾದನೆ ಮಾಡುವುದರಿಂದ ಎಲ್ಲದಕ್ಕೂ ಮಹತ್ವ ಇದೆ ಅದನ್ನು ಪ್ರತಿಪಾದನೆ ಮಾಡದೆ ಹೋದರೆ ಯಾವುದಕ್ಕೂ ಮಹತ್ವ ಇಲ್ಲ ಆದ್ದರಿಂದ ಇದು ಭಾಷೆ ಮುಖ್ಯ ಅಲ್ಲ ಭಾಗಿರಥಿ ಮುಖ್ಯ ಅಲ್ಲ ಭಾಗಿರಥಿ ಎಲ್ಲಿದ್ದಾಳೆ ಅಂತ ಮುಖ್ಯ ಅದು ಪತಿತನ ಕಪಾಲದಲ್ಲಿರ್ತಕ್ಕಂತಹದ್ದು ಭಾಗಿರಥಿಯೋ ಅಥವಾ ಶುದ್ಧವಾದ ಪಾತ್ರೆಯಲ್ಲಿರುವಂತಹದ್ದು ಭಾಗಿರಥಿಯೋ ಅಂತ ಮುಖ್ಯ ಅದೇ ರೀತಿಯಾಗಿ ಅದು ಸಂಸ್ಕೃತನೋ ಕನ್ನಡನೋ ಮುಖ್ಯ ಅಲ್ಲ ಅದು ಮುಖ್ಯ ಯಾವುದು ಅಂದರೆ ಅದರೊಳಗೆ ಏನಿದೆ ಅನ್ನುವಂತಹದ್ದು ಮುಖ್ಯ ಆದ್ರಿಂದ ಭಗವಂತನ ಗುಣಗಳಿಗೆ ಸಂಬಂಧ ಪಡಬೇಕು ಅದು ಕನ್ನಡ ಶಬ್ದ ಆದರೂ ಸರಿ ಸಂಸ್ಕೃತ ಶಬ್ದ ಆದರೂ ಸರಿ ಅದು ಗ್ರಾಹ್ಯ ಅಂತ ದಾಸರು ಹೇಳ್ತಾ ವೇದ ಶಾಸ್ತ್ರ ಗ್ರಂಥಗಳ ಓದಿ ಕೇಳ್ದವನಲ್ಲ ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನಾನು ದೊಡ್ಡ ಜ್ಞಾನಿ ವೇದ ಶಾಸ್ತ್ರ ಗ್ರಂಥಗಳನ್ನು ಓದಿ ಕೇಳ್ದವನಲ್ಲ ಟೀಕಾಕೃತ್ವಾದರದ್ದೇ ಮಾತು ನಶಬ್ದೋ ಗಾಡಾ ಚರಿಗ ಚು ಚತುರ ಅವರು ಹೇಳಿದಾಗೆ ಹೇಳ್ತಾರೆ ಗುರು ಕಾರುಣ್ಯ ಸರಣಿ ಪ್ರಪನ್ನ ಮಾನ್ಯಾಸ್ಮೀರ್ಥ ಆರ್ಯಾನುಗರಾದವರ ಕರುಣದಲ್ಲಿ ಅವರಿಗೆಲ್ಲ ಒಂದು ಹೆಜ್ಜೆ ಮುಂದೆ ಬಂದರು ಟೀಕಾಕೃತ್ಪಾದರು ಹೇಳಿದರು ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮ ಆಚಾರ್ಯರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದ್ದದ್ದಕ್ಕೆ ಈ ಸುಧಾ ಗ್ರಂಥ ಬರೆಯುವ ಹಾಗಾಯಿತು ಅದು ಓದುವ ಹಾಗಾಯಿತು ಜಗನ್ನಾಥಾಚಾರ್ಯ ಹೇಳಿದರು ಮೋದತೀರ್ಥ ಆರ್ಯರ ಮತಾನುಗರಾದವರ ಅಂತ ಮೋದತೀರ್ಥರ ಪರಂಪರೆಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರತ್ರ ಕೇಳಿ ಕೇಳಿ ಕೇಳಿ ಕೇಳಿ ಬರೆದಿರ್ತಕ್ಕಂತಹ ಮಾತು ನೋಡಿ ತೂಕ ಬರೋದು ಆವಾಗಲೇ ಬರೀ ಪುಸ್ತಕವಾದಿ ಬರೆದ್ರೆ ಇಷ್ಟು ಮಾತ್ರ ಬರ್ತಿರ್ಲಿಲ್ಲ ಮೋದತೀರ್ಥರ ಪರಂಪರೆಯಲ್ಲಿ ಬಂದವರಿಂದ ಕೇಳಿದ್ದಿತು ಅವರ ಗ್ರಂಥವನ್ನು ಅಧ್ಯಯನ ಮಾಡಿತ್ತು ಅಧ್ಯಯನ ಮಾಡಿ ಅವರ ಅನುಗ್ರಹದಿಂದ ಬರೆದಿರತಕ್ಕಂಥದ್ದು ಅವರೆಲ್ಲ ಇದರಲ್ಲಿ ಪುಣ್ಯ ಇಟ್ಟಿದ್ದಾರೆ ಆದ್ರಿಂದ ಈ ಕೃತಿ ಸರ್ವಗ್ರಾಹ್ಯವಾದ್ದು ಉಪೇಕ್ಷವಾದ್ದು ಅಲ್ಲ ಅಂತ ಜಗನ್ನಾಥಾಸರು ಈ ನುಡಿಯಲ್ಲಿ ಹೇಳಿದ್ದಾರೆ ಆದ್ರಿಂದ ನಾವು ಭಾಷೆಯ ಜಗಳವನ್ನು ಬಿಟ್ಟು ಹೃದಯದ ಭಾಷೆಗೆ ಮಹತ್ವ ಕೊಟ್ಟು ಭಗವಂತನ ಭಾಷೆಗೆ ಒತ್ತು ಕೊಟ್ಟು ನಾವು ಅಧ್ಯಯನ ನಡೆಸಬೇಕಾಗಿರತಕ್ಕಂಥದ್ದು ಈ ಗ್ರಂಥ ಎಂದೇ ಹರಿಕಥಾಮೃತ ಸಾರ ಅದು ಕೆಲವೊಂದ್ಸಲ ಬರೀ ವಿರುದ್ಧವಿದ್ದ ಹಾಗೂ ಇದೆ ನಾನು ಅಲ್ಲಲ್ಲಿ ಅದನ್ನು ಹೇಳಿದ್ದೆ ಅದು ಇನ್ನೂ ಇರುವ ಇಂತಹ ಮಾತುಗಳಿದೆ ಮೇಲ್ನೋಟಕ್ಕೆ ನೋಡಿದರೆ ನಮಗೆ ಅರ್ಥ ಆಗುವುದಿಲ್ಲ ಜೀರ್ಣ ಆಗುವುದಿಲ್ಲ ಆದರೆ ಜೀರ್ಣ ಆಗುವೆ ಆಗುತ್ತೆ ಅದು ಸ್ವಲ್ಪ ಅದಕ್ಕೆ ಅಧ್ಯಯನದ ಪರಿಭಾಕ ಮೂಲ ಗ್ರಂಥಗಳ ಚಿಂತನೆ ಬೇಕು ಇದಕ್ಕೆ ಅದಕ್ಕೆ ಅಧ್ಯಯನದ ಅದೇ ಆದ ಒಂದು ವೈಶಿಷ್ಟ್ಯ ಶೈಲಿ ಇದೆ ಅದರಲ್ಲಿ ಬಂದಿರಬೇಕು ಅವಾಗ ಇದನ್ನು ಅಧ್ಯಯನ ಮಾಡಿದರೆ ಇದೊಂದು ಅದ್ಭುತವಾದ ಕೃತಿ ನಿತ್ಯ ನಾವು ಪಾರಾಯಣ ಮಾಡಬೇಕಾದದ್ದು ಆಸರೇ ಹೇಳ್ತಾರೆ ನಿತ್ಯ ಪಠನೆ ಮಾಡಬೇಕಾಗಿರತಕ್ಕಂತಹದ್ದು ಕೆಲವೊಂದು ನಮಗೆ ನಮ್ಮ ಬುದ್ಧಿಗೆ ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ ಅದನ್ನು ಕೇಳಿ ಕೇಳಿ ಕೇಳಿ ನಾವು ಅದನ್ನು ಒಪ್ಪಿಕೊಳ್ಬೇಕಾಗುತ್ತೆ ಒಂದೇ ಸಲ ಹೇಳಿದರೆ ಅದು ಅರ್ಥ ಆಗುದಿಲ್ಲ ಅದನ್ನು ಕೇಳಿ ಕೇಳಿ ಕೇಳಿ ಹೌದ್ರಿ ಹೌದ್ರಿ ಅಂತ ನೋಡಿ ಪ್ರವಚನ ಮೊದಲು ಅಯ್ಯೋ ಎಂಥದರೆ ಪ್ರವಚನ ಅಂತ ಅದನ್ನು ಕೇಳಿದ ಮೇಲೆ ಅದನ್ನು ಬಿಡ್ಲಿಕ್ಕಾಗುದಿಲ್ಲ ಕ್ರಮ ಹಾಗೆ ನಮ್ಮ ಮನಸ್ಸು ಅದು ಆಗಬೇಕು ಎಡ್ಜಸ್ಟ್ ಆಗುವ ಆಗುವುದಿಲ್ಲ ದೇವಸ್ಥಾನಕ್ಕೆ ಹೋಗುದು ಅಯ್ಯೋ ಎಂಥದರೇ ಹೋಗುದು ಹೋದ ಮೇಲೆ ಬಿಡ್ಲಿಕ್ಕಾಗುವುದಿಲ್ಲ ಕೆಲವು ಸಲ ನಾವು ಹೋಗಬೇಕು ಹೋದಾಗ ಅದು ನಮ್ಮನ್ನು ಒಡ್ಡಿಸಿಕೊಳ್ಳುತ್ತೇನೆ ಹಾಗೆ ಇದನ್ನು ಅಧ್ಯಯನ ಮತ್ತೆ ಮತ್ತೆ ನಾವು ನಡ ಮಾಡಬೇಕು ಎಷ್ಟೆಷ್ಟು ಅಧ್ಯಯನ ಮಾಡುತ್ತೇವೆ ಅಷ್ಟು ಅದು ನಮಗೆ ಪಾಕವನ್ನು ಕೊಡುವಂತಹದ್ದು ಅಷ್ಟು ಸಿದ್ಧಿಗ್ರಂಥ ಅಷ್ಟು ಅದರಲ್ಲಿ ಅಪೂರತೆ ಇದೆ ಇದನ್ನು ಪಾರಾಯಣ ಮಾಡಿ ಪಾಪ ಕಳಕೊಂಡು ಪುಣ್ಯ ಸಂಪಾದನೆ ಮಾಡತಕ್ಕಂತಹ ಕೃತಿ ದೊಡ್ಡ ದೊಡ್ಡ ಜ್ಞಾನಿಗಳು ಸುಧಾ ವಿದ್ವಾಂಸರು ಇದನ್ನು ಪಾಠ ಪ್ರವಚನ ಮಾಡಿದ್ದುಂಟು ದಾಖಲೆಗಳು ಬೇಕಾದಷ್ಟಿದೆ ಆದ್ದರಿಂದ ಇದನ್ನು ಉಪೇಕ್ಷೆ ಮಾಡದೆ ಇಲ್ಲಿ ಏನಿದೆ ಎಂಬುದಕ್ಕೆ ಮೂಲ ಏನು ನನಗೆ ಗೊತ್ತಿಲ್ಲ ಮೂಲ ಏನು ನಾವು ಚಿಂತನೆ ಮಾಡಲಿಕ್ಕೆ ನಾವು ಹೊರಡಬೇಕಾದ್ದು ಅನ್ವೇಷಣೆ ಮಾಡಬೇಕಾದ್ದು ಹಾಗೆ ಮಾಡೋಣ ಜ್ಞಾನಿಗಳು ಮಾಡಿಸ್ಲಿ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ